ಜನನೀ ಶಾರೇವೀ ರಾಮಕೃಷ್ಣ ಜಗದ್ಗುರು ಪಾದಪದಿ ಪ್ರಣಮಿ ಮುಹುರ್ ಮುಹುರ್ ನಮ ಶ್ರೀಯತಿರ ವಿವೇಕನಂದಸುರೈ ಸಚಿತ್ಸುಖಸ್ವರೂಪಾಯ ಸ್ವಾಪಾರಿಣೆ ಸರ್ವೇ ಜನಾಖಿೋ ಶ್ರೀರಕೃಷ್ಣಶರಣ್ರಿಗುಕುಡಾ ಎರಡು ವಾರದ ಹಿಂದೆ ತಿಳಿಸಿದಂತೆ ಭಾನುವಾರದ ಈ ಪ್ರವಚನವನ್ನು ಎರಡು ವಾರ ಮೊದಲ ಎರಡು ಭಾನುವಾರ ನಿತ್ಯಸ್ಥಾನರನ್ನು ಅವರು ತುಂಬ ಇಲ್ಲಿ ವರ್ಷ ಇಲ್ಲಿ ಅಧ್ಯಕ್ಷರಾಗಿ ಅಥವಾ ಅದಕ್ಕಿಂತ ಹಿಂದೆ ಇದ್ದವರು ಅವರು ಅವರು ಎರಡು ವಾರ ತಗೊಳ್ಳಿ ಅಂತ ಕೇಳಿಕೊಂಡಾಗ ಅವರು ಎರಡು ವಾರ ತಗೊಳ್ಳಿಕ್ಕೆ ಒಪ್ಕೊಂಡಿದ್ದಾರೆ ವಚನ ವೇದದ ಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಆಮೇಲೆ ಉಳಿದ ವಾರಗಳನ್ನು ನಾನು ಇಲ್ಲಿ ಮೈಸೂರಿನಲ್ಲಿ ಇಲ್ಲಿದ್ದರೆ ನಾನು ಉಳಿದ ವಾರ ನಾನು ತಗೊಳ್ಬೇಕು ಅಂತ ಒಂದು ವ್ಯವಸ್ಥೆಯಾಗಿದೆ ಈ ರೀತಿ ನಿಮಗೆ ಅದನ್ನು ಭಾನುವಾರ ಬರೋವರಿಗೆ ತಿಂಗಳ ಮೊದಲ ನಿತ್ಯ ಸಂಜಿಯವರು ಎಲ್ಲಿಯಾದರೂ ಊರಿಂದಿಗೆ ಆಚೆಗೆ ಹೋಗಿದ್ದಿದ್ದರೆ ಆ ನಾನು ತಗೊಳ್ತೇನೆ ನಾವು ಇಬ್ಬರೂ ಯಾವುದಾದ್ರೂ ಒಂದು ವಿಪರೀತ ಅದು ಅಂಥ ದಿವಸಗಳು ಬಾರಿ ಕಡಿಮೆ ಎಲ್ಲಿಯಾದರೂ ಇಬ್ಬರು ಅವರು ಹೋಗಬೇಕು ನಾನು ಎಲ್ಲಿಯಾದರೂ ಅನಿವಾರ್ಯದ ಕಾರಣಗಳಿಗೆ ಬೇರೆ ಹೋಗಬೇಕು ಅಂತ ಆದರೆ ನಮ್ಮ ಜ್ಞಾನಯುಗಾನಂಜಿ ತಗೊಳ್ತಾರೆ ಈ ರೀತಿಯ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ನಾನು ಅದೇ ರೀತಿ ಹಿಂದೆ ತಕೊಂಡಂತೆ ಈ ಧ್ಯಾನ ಮತ್ತು ಆಧ್ಯಾತ್ಮಿಕ ಜೀವನದ ಈ ಯಶ್ ಯತೀಶ್ವರಂಜಿಯ ಈ ಪುಸ್ತಕವನ್ನು ಇಟ್ಕೊಂಡೇ ನಾವು ಚಿಂತನ ಮಂಥನವನ್ನು ನಡೆಸೋಣ ಯಾಕಂದರೆ ಹಿಂದೆ ನಾವು ಮಾತಾಡಿದಂತೆ ಇದು ತಿಳಿಪಡಿಸಿದಂತೆ ಈ ಪುಸ್ತಕದಲ್ಲಿ ಶಾಸ್ತ್ರ ಸಂತರು ಆಧ್ಯಾತ್ಮಿಕ ಜೀವನದ ವಿವಿಧ ಹಂತಗಳಲ್ಲಿ ವ್ಯಕ್ತಿ ಅವಶ್ಯಕವಾಗಿ ತಿಳಿಯಬೇಕಾಗಿರತಕ್ಕಂತಹದ್ದನ್ನು ಕ್ರಮಶಃ ಜೋಡಿಸಿದರೆ ನಾನು ಎಲ್ರಿಗೂ ಹೇಳಿದಂತೆ ಈ ಧ್ಯಾನ ಮತ್ತು ಆಧ್ಯಾತ್ಮಿಕ ಜೀವನ ಪುಸ್ತಕ ನೀವೆಲ್ಲರೂ ಕೂಡ ಒಂದು ಸರಿ ಓದಬೇಕು ಹೆಚ್ಚಾಗಿ ಇದರ ವಿಷಯ ಸೂಚಿಯನ್ನು ಗಮನಿಸಿ ಇದರ ಟೇಬಲ್ ಆಫ್ ಕಂಟೆಂಟ್ ಅಂತ ಒಂದಿದೆ ನೋಡಿ ಇದನ್ನು ನೀವು ಗಮನಿಸಿ ಅದರಲ್ಲಿ ಆಧ್ಯಾತ್ಮಿಕ ಜೀವನದ ಆದರ್ಶ ಆಮೇಲೆ ಸಾಧನೆ ಮತ್ತು ಸಿದ್ಧತೆಗಳು ಯುಗ ಸೂತ್ರದಲ್ಲಿ ಮಾಡಿದಂತೆ ಆಮೇಲೆ ಆಧ್ಯಾತ್ಮಿಕ ಅನುಭವ ಕೊನೆಯದಾಗಿ ಆಧ್ಯಾತ್ಮಿಕ ನುಡಿಮುತ್ತುಗಳು ಅಂತ ಇದು ಮೂರನ್ನೂ ಕೂಡ ವಿಭಾಗಶಃ ಮತ್ತೆ ಅದನ್ನು ವಿಭಾಗೀಕರಿಸಿ ಆ ಮತ್ತೊಂದು ಒಂದೊಂದು ಸೈಡ್ ಎಡಿಂಗ್ಸ್ನಲ್ಲಿ ಮತ್ತೆ ಅವಶ್ಯಕ ವಿಚಾರಗಳನ್ನು ಕೂಡ ಪೋಣಿಸಿ ಎಷ್ಟು ನಿಮಗೆ ಇದು one of the best spiritual guide id english nalli meditation spiritual life ante ide yarigadra adhyatmika jivana yenu anta modalinda koneri telgollabeku kone, antha helidhu nam ide pustaka kodudu idra table of content gamane santa modal helodhu ya kantha helidre idralli idi jagattalli ನಾವು ಕಂಡುಬಂದಂತಹ ಆಧ್ಯಾತ್ಮಿಕ ಪುಸ್ತಕಗಳ ದೊಡ್ಡ ಸಾಗರದಲ್ಲಿ ಇದು ಒಂದು ಅತ್ಯಂತ ಉಪಯುಕ್ತ ವೈಶಿಷ್ಟ್ಯವಾಗಿರ್ತಕ್ಕಂಥ ಎಲ್ಲರೂ ಒಂದು ಒಂದು ಮ್ಯಾನ್ಯುವಲ್ ಥರ ಒಂದು ಸ್ಪಿರಿಚುವಲ್ ಗೈಡ್ ಥರ ಒಂದು ಸ್ಪಿರಿಚುವಲ್ ಡಿಕ್ಷ್ನರಿ ಥರ ಲ್ಯಾಂಗ್ವೇಜ್ ಗೊತ್ತಾಗಿ ಬರೋ ಡಿಕ್ಷನರಿ ಇಟ್ಕೊಳ್ತೀವಲ್ಲ ಯಾವಾಗಲೂ ಹಾಗೆ ನಿಮ್ಗೆ ಯಾವುದಾದ್ರೂ ವಿಷಯ ಸಂಶಯ ಎಲ್ಲಿಯಾದರೂ ನಿಮ್ಗೇನಾದರೂ ಬೇಕು ಅಂತ ಹೇಳಿದ್ರೆ ಈ ವಿಷಯ ಸೂಚಿಗೆ ಹೋಗಿ ಈಗ ಕ್ಲಾಸಿಫಿಕೇಶನ್ ನೋಡಿದರೆ ಸಾಕು ಆಧ್ಯಾತ್ಮಿಕ ಸಾಧನೆ ಮತ್ತು ವಿಧಾನಗಳು ಭಾಗ ಎರಡು ಯೋಗ ವೇದಾಂತ ಸಮನ್ವಯ ಮಾರ್ಗ ಇದರ सब ಪ್ರಾರಂಭಿಕ ಸಾಧನೆಗಳು ಭಗವದ್ವಾ ವ್ಯಾಕುಲತೆ ಯಾಕೆ ಯಾಕೆ ಬೇಕು ಹಂತ ಹಂತವಾಗಿ ಮುಂದುವರಿಯಬೇಕು ಗುರುವಿನ ಅಗತ್ಯವಿದೆಯೇ ಮನಸ್ಸನ್ನು ಪರಿಶುದ್ಧಗೊಳಿಸುವುದು ಹೇಗೆ ಅಷ್ಟಾಂಗ ಯೋಗ ಭಗವಂತನ ಪೂಜೆ ಜಪ ಮತ್ತು ಧ್ಯಾನ ಆಧ್ಯಾತ್ಮಿಕ ಜೀವನ ಒಂದು ಸೇವಾ ಜೀವನ ಆಮೇಲೆ ನೆಕ್ಸ್ಟ್ ಅದರಲ್ಲೇ ಸಬ್ ಸಬ್ ಸಬ್ ಚಾಪ್ಟರ್ ಸಬ್ ಹೆಡಿಂಗ್ ಧ್ಯಾನ ಜೀವನದ ಮೂಲಭೂತ ಅಂಶಗಳು ಅಂದರೆ ಏನು ಧ್ಯಾನ ಅಂತ ಹೇಳಿದರೆ ಮೆಡಿಟೇಷನ್ ಅಂದರೆ ಏನು ಅಂತ ನಮ್ಮ ಮುಂದಿನ ಹಾದಿ ಆಧ್ಯಾತ್ಮಿಕ ಹಸಿವು ಅಗತ್ಯ ಬ್ರಹ್ಮಾನಂದರ ಬೋಧನೆ ಮೊದಲ ಹಂತಗಳು ಪರಿಸರವನ್ನು ದೂರಬೇ ದೂರಬೇಡಿ ದೇಹವನ್ನು ಪಳಗಿಸಬೇಕು ನೈತಿಕ ಪಳಗಿಸಬೇಕು ಶಿಸ್ತು ಮನಸ್ ಶಿಸ್ತು ಮನಸ್ಸು ಸಾಮರಸ್ಯವನ್ನು ಬೆಳೆಸಿಕೊಳ್ಳಿ ಆಸನ ಸರ್ವರಿಗಾಗಿ ಪ್ರಾರ್ಥನೆ ಪ್ರಾಣಾಯಾಮ ಆಧ್ಯಾತ್ಮಿಕ ಆಸೆಗಳು ಭಗವದ್ ಮನ್ ಧ್ಯಾನ ಮಾಡುವುದು ಹೇಗೆ ಗುರು ಒಳಗಿರುವವನು ಭಗವತ್ ಶರಣಾಗತಿ ಒಂದು ನಿರ್ದಿಷ್ಟ ಭಾವನೆ ಇಟ್ಟುಕೊಳ್ಳಿ ಎಲ್ಲರಲ್ಲೂ ಎಲ್ಲರಲ್ಲೂ ಒಂದೇ ಆತ್ಮ ಆತ್ಮನೋ ಮೋಕ್ಷಾರ್ಥ ಜಗದ್ದೀತ ಇದೆ ಒಂದು ಚಾಪ್ಟರ್ ಹಾಗೆಯೇ ಏಕಾಗ್ರತೆ ಮತ್ತು ಧ್ಯಾನ ಏಕಾಗ್ರತೆ ಏಕಾಗ್ರತೆ ಧ್ಯಾನವಲ್ಲ ಏಕಾಗ್ರತೆಯೇ ಧ್ಯಾನವಲ್ಲ ಅಂತ ನೀವೇ ಈ ನಮಗೆ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಆರಿಸಿ ಓದ್ಬಹುದು ಆರಿಸಿ ನಮ್ಮ ಈಗ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮಗೆ ಸಂಶಯ ಡೌಟು ಹೆಚ್ಚು ಕ್ಲಾರಿಫಿಕೇಷನ್ನು ಹೆಚ್ಚು ಸ್ಫೂರ್ತಿ ಯಾವುದರ ಬಗ್ಗೆ ಬೇಕು ಪ್ರ ಪ್ರಾಯೋಗಿಕವಾಗಿ ಅದು ನಿಮಗೆ ಇದರಲ್ಲಿ ಉಪಲಬ್ಧವಾಗಿದೆ ಅದರನ್ನು ಅಥವಾ ಉಪನಿಷದನ್ನು ತಗೊಳ್ಬಹುದು ಬೇರೆ ಗೀತೆ ತಗೊಳ್ಬೋದು ಯೋಗ ಸೂತ್ರವನ್ನು ತಗೊಳ್ಬೋದು ಬೇರೆ ಬೇರೆ ಶಾಸ್ತ್ರದ ಗ್ರಂಥಗಳನ್ನು ತಗೊಳೋದಕ್ಕಿಂತ ಇದರಿಂದ ಇದು ಮತ್ತು ನಮ್ಮ ಶ್ರೀ ರಾಮಕೃಷ್ಣರ ಈ ಪ್ರಾರ್ಥನೆ ಇದೆಯಲ್ಲ ಆರ್ತಿ ಅದನ್ನು ತಗೊಳ್ಬೇಕು ಅಂತ ಇದನ್ನೇ ಖಂಡನ ಬಹು ಬಂಧನ ಇದಾದ ಅಂತೂ ಇದು ನಮ್ಮ ಭಕ್ತರೆಲ್ಲರೂ ಕೂಡ ಇದನ್ನು ಗ್ರಹಿಸಿದ್ರೆ ಇದು ಅರ್ಥ ಮಾಡಿಕೊಂಡ್ರೆ ಈ ಪುಸ್ತಕದ ಮೂಲಕ ನಾವು ಇಲ್ಲಿ ಚರ್ಚಿಸ್ತೇವೆ ನೀವೇ ಇದನ್ನು ಮನೆಯಲ್ಲಿ ಓದುವುದರಿಂದ ನಿಮ್ಮ ಚಿಂತನ ಮಂಥನಕ್ಕೆ ಒಂದು ಮಾರ್ಗದರ್ಶನ ಸಿಗ್ತದೆ ಮತ್ತು ನಿಮಗೆ ಒಂದು ನೀವೇ ಸತ್ಸಂಗ ನಿಮಗೂ ಒಂದು ಒಂದು ಯಾವ ಥರ ಸತ್ಸಂಗ ಅಂತ ಹೇಳಿದರೆ ಸಿಸ್ಟಮೆಟೈಸ್ಡ್ ಗೈಡೆಡ್ ಸತ್ಸಂಗ ನೀವು ನಿಮ್ಮ ಮನೆಯಲ್ಲೇ ನಿಮಗೊಂದು ಸತ್ಸಂಗ ಮತ್ತು ಆಧ್ಯಾತ್ಮಕ ಮಾರ್ಗದರ್ಶಿತರ ಒಂದು ಪುಸ್ತಕ ಕೆಲಸ ಮಾಡ್ತದಿದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ಅಧ್ಯಾಯ ನಾಲ್ಕು ನಾವು ಹಿಂದಿನ ಕೆಲವರು ಚಾಪ್ಟರ್ಗಳನ್ನು ಓದಿದ್ದೆ ಜೀವಾತ್ಮನ ಸ್ಥಿತಿಗತಿಗಳು ನಾವೆಲ್ಲರೂ ಅಮರರು ಆದರೆ ನಮಗದು ತಿಳಿಯೋದದೆಲ್ಲ ಆಯಿತು ಈಗ ಭಗವಂತನನ್ನು ಕುರಿತಂತೆ ವಿವಿಧ ಭಾವನೆಗಳು ಕನ್ಸೆಪ್ಟ್ ಆಫ್ ಗಾಡ್ ಮನುಷ್ಯ ಈ ಒಂದು ವಿಶಾಲವಾಗದ ಪ್ರಕೃತಿಯನ್ನು ನೋಡಿ ಈ ನಮ್ಮ ಜೀವನದ ಸ್ಥಿತಿಗತಿಗಳನ್ನು ಅರ್ಥೈಸಿ ಈ ಪ್ರಪಂಚದಲ್ಲಿ ನಾವು ಬಂದು ಹೋಗ್ತಾ ಇದ್ದೇವೆ ಆದರೆ ಇದರ ಚರಮ ಸತ್ಯ ಯಾವುದು ಎಂಬುದರ ಹುಡುಕಾಟ ಹೇಗೆ ಪ್ರಾರಂಭ ಅಂತ ಇದರಲ್ಲಿ ವಿವರಿಸಿದ್ದಾರೆ ಪರಮಾರ್ಥದ ಅನ್ವೇಷಣೆ ಮಾನವ ಇತಿಹಾಸದ ಪ್ರಾರಂಭದ ದೆಸೆಯಿಂದಲೂ ಮನುಷ್ಯನು ವಿಶ್ವದ ರಹಸ್ಯವನ್ನು ತಿಳಿಯುವ ಪ್ರಯತ್ನದಲ್ಲಿರುವುದನ್ನು ನೋಡುತ್ತೇವೆ ಒಂದು ಕಡೆ ಅವನು ಈ ಅಸಂಖ್ಯ ಜೀವಕೋಟಿಗಳಿಂದ ಕೂಡಿದ ಜಟಿಲ ವೈವಿಧ್ಯಮಯ ಪ್ರಕೃತಿಯನ್ನು ಅದು ಇರುವಂತೆಯೇ ಅಧ್ಯಯನ ಮಾಡಲು ಪ್ರಯತ್ನಿಸುತ್ತಿರುವನು ಅದು ವಿಜ್ಞಾನ ಅದು ಇರುವಂತೆಯೇ ಅದನ್ನು ಅರ್ಥ ಗಿಡ ಅಂದರೆ ಏನು ಗಿಡದಲ್ಲಿ ಎಲೆಯಲ್ಲಿ ಹಸಿರು ಏನು ಮಾಡುತ್ತದೆ ಅದರ ಮೂಲಕ ಕಿರಣಜನ್ಯ ಸಂಯೋಗ ಕ್ರಿಯೆ ಅಂದರೆ ಏನು ಅದು gida ಆತ್ಯಂತಿಕವಾಗಿ ಗಿಡ ಏನು ಮಾಡ್ತದೆ ಅದು ಯಾಕೆ ನಮಗೆ ಆಮ್ಲಜನಕವನ್ನು ಓ ಗಿಡ ನಮಗೆ ಆಮ್ಲಜನಕ ಕೊಡುವಂಥದ್ದು ನಾವು ಕೊಟ್ಟಂಥ ಕಾರ್ಬನ್ ಡೈಆಕ್ಸೈಡ್ ಅದು ಹೇರಿಕೊಳ್ತದೆ ಗಿಡ ಹಣ್ಣು ಕೊಡ್ತದೆ ಹೂ ಕೊಡ್ತದೆ ಎಂಬುದು ಎಲ್ರಿಗೂ ಗೊತ್ತಿದೆ ಅದನ್ನು ತಿಂತೇವೆ ಆದರೆ ಗಿಡವನ್ನು ವೈಜ್ಞಾನಿಕವಾಗಿ ಅರ್ಥ artha ಗೃಹ ನಕ್ಷತ್ರಕಾರ ತಾರೆಗಳ ಬಗ್ಗೆ ಗುರುತ್ವಾಕರ್ಣ ಶಕ್ತಿ ಬಗ್ಗೆ ಹಾಗೆ ಒಂದು ಕಡೆ ಅವನು ಈ ಅಸಂಖ್ಯ ಜೀವಕೋಟಿಗಳಿಂದ ಕೂಡಿದ ಜಟಿಲ ವೈವಿಧ್ಯಮಯ ಪ್ರಕೃತಿ ಭಗವಂತ ಏನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ನಮಗೋಸ್ಕರ ನೋಡಿ ನಮಗೆ ನಮ್ಮ ದೇಹವನ್ನು ನೋಡಿದರೂ ಕೂಡ ನಾವು ಇದು ವಿಜ್ಞಾನದಿಂದ ವಿಜ್ಞಾನದ ತಿಳಿಯುವ ವಿಷಯ ಏನಿದೆ ಅದು ಸೃಷ್ಟಿ ಆಗಲಿ ಮಾಡಿ ವಿಜ್ಞಾನ ಏನೂ ಸೃಷ್ಟಿಸುವುದಿಲ್ಲ ವಿಜ್ಞಾನ ಏನು ಕಂಡು ಹಿಡಿಕೆ ಗೊತ್ತುಂಟಾ ನಥಿಂಗ್ ಕ್ಯಾನ್ ಬಿ ಕ್ರಿಯೇಟೆಡ್ ನಾರ್ ಎನಿಥಿಂಗ್ ಕ್ಯಾನ್ ಎವರ್ ಬಿ ಡಿಸ್ಟ್ರಾಯ್ಡ್ ಗೊತ್ತಿದೆಯಾ ಇದೊಂದು ವಿಜ್ಞಾನದ ಸತ್ಯ ಯು ಕೆನ್ ಚೇಂಜ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್ ಸೂಕ್ಷ್ಮದಿಂದ ಅತಿಸೂಕ್ಷ್ಮಕ್ಕೆ ಜಡದಿಂದ ಸೂಕ್ಷ್ಮಕ್ಕೆ ಒಂದು ಫಾರ್ಮ್ ಅಥವಾ ಘನ ಇದ್ದದ್ದು ಅದು ದ್ರವ ಆಗ್ತದೆ ದ್ರವ ಇದ್ದದ್ದು ಅನಿಲ ಆಗ್ತದೆ ಬೇರೆ ಬೇರೆ ರೀತಿಯ ಮಾರ್ಪಾಡುಗಳು ಮಾಡಿಫಿಕೇಶನ್ ಮಾತ್ರ ಸಾಧ್ಯ ಮನುಷ್ಯನಿಗೆ ಒಂದು ಅಣು ನಾವು ನಾಶ ಮಾಡಲಿಕ್ಕೆ ಸಾಧ್ಯ ಆಗುತ್ತಲ್ಲ ನಥಿಂಗ್ ಕ್ಯಾನ್ ಬಿ ಕ್ರಿಯೇಟೆಡ್ ನಾರ ಎನಿಥಿಂಗ್ ಕ್ಯಾನ್ ಎವರ್ ಬಿ ಡಿಸ್ಟ್ರಾಯ್ಡ್ ಈಗ ನಾವು ಕೂಡ ನಮ್ಮ ಈ ಒಂದು ರೂಪ ನಾವು ವ್ಯಕ್ತಿಯಾಗಿ ಹುಡ್ತೇವಲ್ವಾ ಎಷ್ಟು ವಿಚಿತ್ರ ಇದು ನೋಡಿ ಒಂದು ಅದಕ್ಕೊಂದು ದೃಷ್ಟಿಕೋನ ಒಂದು ಇಂಟಲೆಕ್ಟ್ ವೇ ಇಂಕ್ ಕೌತುಕವನ್ನು ವಿಸ್ಮಯವನ್ನು ನಾವು ಏನಾಗ್ತದೆ ಮನುಷ್ಯರನ್ನು ನೋಡಿ ನೋಡಿ ಮರ ಗಿಡಗಳನ್ನು ಆಕಾಶ ನಕ್ಷತ್ರ ಅದು ಹಿಂಗೆನೆ ಅಂತ ನೋಡಿಬಿಟ್ಟು We don't wonder at things. That's why I'm looking at it. Because of you, it's a subject of nature mysticism. Nature mysticism. You are calling the prakriti-anusandhaanam. That's what you say, that's what you say. ಆ ಪ್ರಕೃತಿ ಹೇಗೆ ಸೃಷ್ಟಿ ಮಾಡಿದ್ದಾನೆ ಈ ವಿರಾಟ ಪ್ರಕೃತಿ ವಿವಿಧ ಬಣ್ಣಗಳು ವಿವಿಧ ರೀತಿಯ ಮನುಷ್ಯರು ಪ್ರತಿಯೊಬ್ಬರ ಮನುಷ್ಯರು ನೋಡಿದ್ರು ಕೂಡ ಇವರು ನಂಬ್ತಾರಲ್ವಾ ಇವರು ಹೀಗೇ ಓ ಎಷ್ಟೆಷ್ಟು ವಿಧ ವಿಧವಾಗಿರ್ತಕ್ಕಂಥ ಮನಸ್ಸುಗಳು ವಂಡರ್ ಎಷ್ಟು ಲಕ್ಷ ಕೋಟಿ ಗಿಡ ಹೇಗೆ ಋತುಗಳು ಬದಲಾಗ್ತವೆ ಹೇಗೆ ಆಕಾಶದಲ್ಲಿ ಬೇರೆ ಬೇರೆ ರೀತಿಯ ಮೋಡಗಳು ಬಣ್ಣಗಳು ನೀವು ಫ್ಲೈಟಲ್ಲಿ ಹೋಗ್ತಾ ಇರುವಾಗ ನೋಡಬೇಕು ನಾವು ಚಿಕ್ಕಂದಿರುವಾಗ ಸ್ವರ್ಗದಲ್ಲಿ ತೋರಿಸ್ತಾರಲ್ವ ಇಂದ್ರ ವರುಣ ಎಲ್ಲ ಕುತ್ಕೊಂಡು ಅಲ್ಲಿ ಎಲ್ಲ ಮೋಡಗಳನ್ನು ಆರಮ್ಯ ನೃತ್ಯ ಎಲ್ಲಿಯೂ ನಾವು ಚಿಕ್ಕಂದಿರುವಾಗ ನೋಡಿ ನಾವು ಫ್ಲೈಟಲ್ಲಿ ಹೋಗುವಾಗ ಅದು ನೆನಪಾಗ್ತದೆ ಸುತ್ತಮುತ್ತಲೆಲ್ಲ ಸ್ಪೇಸು ಅಲ್ಲಿ ಏನು ಗಿಡ ಮರ ಬಳಿ ಏನೂ ಇಲ್ಲ ಅಲ್ಲಿರೋದು ಮೋಡಗಳು ಆ ಇಂಧನ ಆಸ್ತಾನೆ ಎಲ್ಲಿಯಾದರೂ ಇಂಧನ ನೋಡ್ಲಿಕ್ಕೆ ಸಿಗ್ತಾನಾ ನಾವು ಚಿಕ್ಕಂದಲ್ಲಿ ನೋಡುವಂಥ ನೋಡಿದ್ದಂಥದ್ದು ಆ ಥರದ ವಿ ಶುಡ್ ಲುಕೆಟ್ ದಿ ಅವ್ರಿಥಿಂಗ್ ವಿತ್ penetrating ವಿಷನ್ ಪೆನೆಟ್ರೇಟಿಂಗ್ ಮೈಂಡ್ ನಮಗೆಲ್ಲ ಗೊತ್ತಿದೆ ಅಂತ ಹೇಳಬಾರ್ದು ಅದೊಂದು ನೋಡಿ ಗುರು ಮಹಾರಾಜ್ರೆ ಇದನ್ನು ಗಾಸ್ಪೆಲಲ್ಲಿ ಒಂದು ಕಡೆ ಇದು ಬರ್ತದೆ ಆಲ್ ರೈಟ್ ನಾಲೇಜ್ ಆ್ಯಂಡ್ಸ್ ಇನ್ ಲರ್ನ್ ಎಡ್ ನಮ್ಮ ಸರಿಯಾದ ಬುದ್ಧಿಯ ಪ್ರಕಾಶದಿಂದ ಸರಿಯಾದ ಜ್ಞಾನದ ಪ್ರಾಪ್ತಿ ಆದರೆ ಅದರ ಆತ್ಯಂತಿಕ ನಿಷ್ಪನ್ನ ಅದರ ಒಟ್ಟಾರೆ ರಿಸಲ್ಟಂಟ್ ಏನು ಗೊತ್ತಿದೆಯಾ ಲರ್ನ್ ಅಡ್ ಇಗ್ನರೆನ್ಸ್ ಓ ನಮಗಿದು ಗೊತ್ತಿಲ್ಲ ಅಲ್ವಾ ಈ ಮನುಷ್ಯ ಹೇಗೆ ಇದು ಹೇಗೆ ಗೊತ್ತಿದೆಯಾ ಒಂದು ಇರುವೆ ಗೂಡಿದೆ ಸಾವಿರಾರು ಇರುವೆಗಳು ಆ ಇರುವೆಗೂಡಿಗೆ ಅದರ ಸುತ್ತಮುತ್ತ ಲಿನ ವಾತಾವರಣದ ಎಷ್ಟು ಪರಿಚಯ ಇರ್ಬೋದು ಆ ಇರುವೆ ಗೂಡು ತಿಳ್ಕೊಳ್ಳದೆ ಓ ಎಲ್ಲಾ ಗೊತ್ತಿದೆ ಎಲ್ಲಾ ಮಣ್ಣಿನ ಕಣಗಳನ್ನು ಒಂದೊಂದು ತಂದು ಇಲ್ಲಿ ಹಾಕ್ಬಿಟ್ಟು ಇಲ್ಲಿಂದ ಸುರಂಗ ಅಲ್ಲಿಂದ ಸುರಂಗ ಇಲ್ಲಿಂದ ಹೈವೇ ಅಲ್ಲಿಂದ ಶಾರ್ಟ್ಕಟ್ ಅದೆಲ್ಲ ಮಾಡಿರ್ತದೆ ನೋಡಿ ನೋಡಿರ್ತೀರಲ್ವಾ ಇರುವೆ ಗೂಡು ನೋಡಿದರೆ ಅದು ಆ ಮಣ್ಣಿನ ಲ್ಯಾಂಡ್ಸ್ಕೇಪನೇ ಚೇಂಜ್ ಮಾಡಿರ್ತದೆ ಅದಕ್ಕೆ ಪೂರ್ಣ ಅಲ್ಲಿ ಗುಡ್ಡಗಳು ಬೆಟ್ಟಗಳು ಅಲ್ಲೆಲ್ಲಿ ಕಣಿವೆ ಅಲ್ಲಲ್ಲಿ ಹೈವೇ ಅಲ್ಲಿ ಸಬ್ವೆ ಎಲ್ಲ ಇರ್ತದೆ ಅದರಲ್ಲಿ ಇರುವೆಗೂಡಲ್ಲಿ ನೀವು ಸರಿಯಾಗಿ ನೋಡಿದರೆ ಈ ಆ ಇರುವೆ ತಿಳ್ಕೊಳ್ಳೋದು ಓ ನೋಡಿ ಇಡೀ ದೊಡ್ಡ ಪ್ರಪಂಚ ಅದಕ್ಕೆ ಮೇಲೆ ಅದು ಮೀಣಕುಚ್ಚಿ ಪುಟ್ ಪುಟ ಪುಟ ಹಣಿ ಕಣ್ ಅದೆಲ್ಲ ತಿಳ್ಕೊಂಡು ಅಂತ ಓ ಎಲ್ಲವನ್ನೂ ತಿಳ್ಕೊಂಡು ಬಿಟ್ಟಿದ್ದೇನೆ ನಾವು ನಾವು ಇರುವೆಗಿಂತ ನಮಗೆ ಸ್ವಲ್ಪ ಹೆಚ್ಚು ಗೊತ್ತಿರಬಹುದು ಹೌದು ಇರುವೆಗೆ ಆದರೆ ನಮಗೆ ಈ ಸೃಷ್ಟಿಯಲ್ಲಿರುವಂತಹ ಒಂದು ಆ ಸೃಷ್ಟಿಯ ವ್ಯಾಪ್ತಿ ಇದೆ ಅಲ್ವಾ ಅವಿರಾಟವಾಗಿರ್ತಕ್ಕಂಥದ್ದು ನಮಗೆ ನಿಜವಾಗಿ ಇರುವೆಗೆ ಇರುವೆಗೂಡಿನ ಎಷ್ಟು ಗೊತ್ತಿದೆಯೋ ಆ ವ್ಯಾಪ್ತಿ ಅದಕ್ಕಿಂತ ಕಡಿಮೆ ಯಾಕೆಂದರೆ ಮನುಷ್ಯನಿಗೆ ಲರ್ನ್ ಎಡ್ ಇಗ್ನೋರೆನ್ಸ್ ಅಂತ ಹೇಳಿದರೆ ನಮ್ಗೆ ಎಷ್ಟು ಗೊತ್ತಿಲ್ಲ ಎಂಬುದು ಮನುಷ್ಯನಿಗೆ ಗೊತ್ತಾಗುವ ಸಾಧ್ಯತೆಗಳಿವೆ ಏನು ಗೊತ್ತಿದ್ದರದ್ದಲ್ಲ ಗೊತ್ತಿಲ್ಲದರ ಅದರ ಇನ್ಫಿನಿಟಿ ನಮ್ಗೆ ಎಷ್ಟು ಗೊತ್ತಿಲ್ಲ ಎಂಬುದು ಗೊತ್ತಾಗ್ತದೆ ಅದೇ ಇಷ್ಟೇ ಇ ಮತ್ತು ಮನುಷ್ಯನಿಗೆ ಇರುವೇನೇಳಿ ನನಗೆಲ್ಲ ಗೊತ್ತಿದೆ ಅಂತ ತಿಳ್ಕೊಳ್ಬಿಡ್ತದೆ ಎಕ್ವೇರಿಯಂನಲ್ಲಿರುವಂಥ ಫಿಶ್ ಥರ ನಾವು ಆ ಫಿಶ್ ಎಲ್ಲ ಓಡಾಡ್ಕೊಂಡು ಮೇಲೆ ಎಲ್ಕೊಂಡು ಆ ಎಕ್ವೇರಿಯಂ ನದಿಗೆ ಒಂದು ಪಾಯಿಂಟ್ಗೆ ಹಾಕಿದರೆ ಅದಯ್ಯೋ ವಿಶಾಲ ಅಂತ ಆದರೆ ಅದಕ್ಕೆ ಆಕಾಶದ ವ್ಯಾಪ್ತಿ ಗೊತ್ತಿರ್ತದ ಆಕಾಶ ನಭದ ಎತ್ತರದಲ್ಲಿ ಹಾರುವಂಥ ಹಕ್ಕಿಗಳು ಅದಕ್ಕಿಂತ ಆಚೆ ಇರುವಂಥ ಗ್ರಹಗಳು ಅದಕ್ಕಿಂತ ಆಚೆ ಇರುವ ನಕ್ಷತ್ರಗಳ ಬಗ್ಗೆ ಫಿಶ್ ಗೊತ್ತಿರ್ತದಾ ಹಾಗೇ ನಮಗೆ ಈ ಪ್ರಪಂಚದ ಇರುವೆ ಗೂಡಿನಲ್ಲಿ ಇರ್ತಾರ ನಾವು ಈ ದೇಹದಲ್ಲಿ ಬಂದನ ಈ ದೇಹದ ಪಂಚೇಂದ್ರಿಯಗಳ ಒಂದು ವ್ಯಾಪಾರ ಇಂತಹ ಏನು ವೆರೈಟಿ ಎಷ್ಟು ಮನುಷ್ಯರ ಫಾರ್ಮನ್ನು ಭಗವಂತ ಎಷ್ಟು ಬಿಲಿಯನ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ ಎಲ್ರಿಗೂ ಕೂಡ ಅದೇ ಪರಿಸ್ ಪ್ಯಾರಾಸಿಟಮಲ್ ಅದು ಅದೇ ಎರಡು ಕಣ್ಣು ಎರಡೂ ಕಿವಿ ಎರಡು ಆದರೆ ಏನು ವೆರೈಟಿ ಏನು variety, ನೇಚರ್ made variety. ಮ್ಯಾನ್ ಮೇಡ್ ವೆರೈಟಿ ಐ ವಿಶು ಏನು ವೆರೈಟಿ ವಾಟ್ ಎ ವಂಡರ್ ದಿಸ್ ಕ್ರಿಯೇಷನ್ ಈಸ್ ಆದ್ದರಿಂದ ಇದನ್ನು ನಾವು ನೋಡಿದೆ ಪ್ರಕೃತಿಯನ್ನು ನೋಡಲಿಕ್ಕೆ ನಮಗೆ ಭಗವಂತ ತಕ್ಕ ಮಟ್ಟಿಗೆ ಬುದ್ಧಿ ಕೊಟ್ಟಿದ್ದಾನೆ ಎಲ್ರಿಗಲ್ಲ ನೋಡಿ ಪರಿಶೀಲಿಸಿ ವಿಸ್ಮಯ ಪಟ್ಟು ಆಶ್ಚರ್ಯಪಟ್ಟು ತಿಳಿಬೇಕು ಎಂಬ ಹಂಬಲ ಅಥವಾ ಅದರ ಎಸ್ತೆಟಿಕ್ಸ್ ಅದರ ವ್ಯಾಪ್ತಿ ಅದರ ಆ ಕೃತಿಯ ಭಗವಂತ ಹೇಗೆ ಮಾಡಿದಾನೆ ಒಂದು ಮಾವಿನ ಹಣ್ಣು ತಗೊಂಡರೆ ಸಾಕು ನೋಡಿ ಹೇಗೆ ನಾವು ಹೈಬ್ರಿಡಿನ ಮಾಡಬೋದು ಅವಾಗ ಇಲ್ಲಿ ಮಾವಿನ ಗಿಡ ಮಾವಿನ ಹಣ್ಣನ್ನೇ ಕೊಡ್ತದೆ ಹಲಸಿನ ಗಿಡ ಹಲಸಿನ ಹಣ್ಣನ್ನೇ ಕೊಡ್ತದೆ ನೆರಳೆ ಗಿಡ ನೆರಳು ಹಣ್ಣನ್ನು ಅದು ಬೀಜವಾಗಿ ಬಿದ್ದು ಬೆಳೆದು ಏನು ಬಯೋಲಾಜಿಕಲ್ ಕ್ಲಾಕ್ ಅದು ಅದು ಹೇಗೆ ಅನ್ಫರ್ಲ್ ಆಗ್ತದೆ ನಮ್ದೊಂದು ಚಿಕ್ಕದೊಂದು ಏನು ಮೆಷಿನ್ ಮಾಡೋದು ಎಷ್ಟು ಕಷ್ಟ ನಮಗೆ ಸಾವಿರ ಸಾವಿರ ನೆರಳೆ ಹಣ್ಣು ತಿಂದು ಬಿಸಾಕಿದ ಬೀಜ ಅದು ಎಲ್ಲಿಯೋ ಬಿದ್ದು ಹೇಗೆ ದೊಡ್ಡ ವೃಕ್ಷವಾಗ್ತದೆ ಏನು ವಿಸ್ಮಯ ಏನು ಜೈವಿಕ ಪ್ರಕ್ರಿಯೆ ಸೆಲ್ ಡಿವಿಷನ್ ನಾವೀಗ ತಿಳ್ಕೊಳ್ಳಿರ್ಬೋದು ಅದು ಆಗಲೇ ಆಗ್ತಾ ಇದ್ದಿದ್ದ ನಾವು ಸುಮ್ಮನೆ ತಿಳ್ಕೊಂಡು ನಮ್ಗೆ ತುಂಬ ತಿಳ್ಕೊಂಡಿದ್ದೆ ಅಂತ ತಿಳ್ಕೊಂಡಿದ್ದೇವೆ ನಮ್ಗೆ ತಿಳ್ಕೊಂಡು ಕೂಡ ನಾವು ಸೃಷ್ಟಿ ಮಾಡಿದಲ್ಲ ಅದು ನಾವು ತಿಳ್ಕೊಂಡಾಗ ಯಾವ ಥರ ನಮಗೆ ಅಂಕ ಅದು ಗಿಡ ಅದು ಫೋಟೋಸಿಂಥೋಸಿಸ್ ಸೆಲ್ ಡಿವಿಷನ್ ಇದು ಕ್ಯಾನ್ಸರ್ ಇದು ಅದು ಏನು ನಮ್ಮ ಏನು ಅದರಲ್ಲಿ ಇಲ್ಲ ನಮಗೆ ಪ್ರಕೃತಿ ಕೃಪೆ ಮಾಡಿ ನಮ್ಮ ಮನುಷ್ಯ ಬುದ್ಧಿಗೆ ಅದನ್ನು ತಿಳಿಯುವಂಥ ಒಂದು ಅರೆ ಸಾಮರ್ಥ್ಯವನ್ನು ಏನೋ ಪರ್ಸಂಟೇಜ್ ಸಾಮರ್ಥ್ಯ ನಮಗಿನ್ನೂ ಪೂರ್ಣ ತಿಳಿಲಿಲ್ಲ ಅಲ್ಟಿಮೇಟ್ ನೇಚರ್ ಆಫ್ ಮ್ಯಾಟರ್ ಗೊತ್ತಿಲ್ಲ ಅಲ್ಟಿಮೇಟ್ ನೇಚರ್ ಆಫ್ ಗಾಡೇನಂತ ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಆದ್ದರಿಂದ ಇಲ್ಲಿ ಒಂದು ಕಡೆ ಅವನು ಅಸಂಖ್ಯ ಜೀವಕೋಟಿಗಳಿಂದ ಕೂಡಿದ ಜಟಿಲ ಜಟಿಲ ವೈವಿಧ್ಯಮಯ ಪ್ರಕೃತಿಯನ್ನು ಅದು ಇರುವಂತೆಯೇ ಅಧ್ಯಯನ ಮಾಡಲು ಪ್ರಯತ್ನಿಸುತ್ತಿರುವನು ಇರುವಂತೆಯೇ ವಿಜ್ಞಾನ ಆಟಮ್ ಅಂದರೆ ಏನು ಮಲಿಕ್ಯುಲ್ ಅಂದರೆ ಏನು ಎಲೆ ಅಂದರೆ ಏನು ಬಳ್ಳಿ ಅಂದರೆ ಏನು ನಕ್ಷತ್ರ ಅಂದರೆ ಏನು ಮೋಡ ಅಂದರೆ ಏನು ನೀರಂದರೆ ಏನು ಕಲ್ಲಂದರೆ ಏನು ಪ್ರತಿಯೊಂದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಇನ್ನೊಂದೆಡೆ ಅವನು ಈ ವಿಶ್ವದ ಮೂಲವನ್ನು ತಿಳಿಯಲು ಪ್ರಯತ್ನಿಸುತ್ತಿರುವನು ಆಯ್ತಪ್ಪ ವೆರೈಟಿ ಆಯ್ತು ಇದ್ರ ಕೋಟಿ ಕಟ್ಟಿ ವೆರೈಟಿ ಇದೆ ಏನಂತೆ ನೀವು ನಕ್ಷತ್ರವನ್ನು ನೋಡಿ ಬಂದರೂ ಕೂಡ ಐನ್ಸ್ಟೀನ್ ಥಿಯರಿಟಿಕಲ್ ಎಕ್ಸ್ಪರಿಮೆಂಟ್ ಇದೆ ಅಲ್ವಾ ಟೈಮ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಹೋದರೆ ನಿಮಗೆ ವಯಸ್ಸೇ ಆಗೋದಿಲ್ಲ ಅಂತೆ ಆ ಸ್ಪೀಡಲ್ಲಿ ಹೋದರೆ ಲೈಟ್ನೆಸ್ ಸ್ಪೀಡಲ್ಲಿ ಟ್ರಾವೆಲ್ ಮಾಡಿದರೆ ನಿಮ್ಮ ಆಯಸ್ಸು ಕಡಿಮೆ ನೀವು ಪುನಃ ಅಲ್ಲ ನಕ್ಷತ್ರಕ್ಕೆ ಹೋಗಿ ಬಂದಾಗ ನೀವು ಯಂಗಾಗಿರ್ತೀವಿ ಇಲ್ಲಿಯವರೆಲ್ಲ ಮುದುಕ್ ಮುದುಕರಾಗ್ಬಿಟ್ಟು ಎಷ್ಟೋ ಅಂತ ಐನ್ಸ್ಟೀನ್ಸ್ ಒಂದು ಥಾಟ್ ಎಕ್ಸ್ಪೆರಿಮೆಂಟ್ ಇದೆ ಹೌ ಟೈಮ್ ಈಸ್ ರಿಲೇಟಿವ್ ಅಂತ ಸ್ಪೀಡ್ ಆ್ಯಂಡ್ ಟೈಮ್ ಈಗ ಅದಕ್ಕಿಂತ ನೂರೆಂಟು ಇದ್ದರೂ ಕೂಡ ನಾವು ಹುಟ್ಟು ಸಾವಿನ ಮಧ್ಯದಲ್ಲಿರುವಂತಹ ಈ ಜೈವಿಕ ಈ ಯಂತ್ರವನ್ನೇ ನಕ್ಷತ್ರಕ್ಕೆ ಹೋದರೂ ಅಲ್ಲಿ ಹೋಗಿ ಪುನಃ ಅದನ್ನೇ ತೆಗೆದುಕೊಂಡು ಬರೋದು ಇದು ಬೇರೆ ಇದು ಯಾವಾಗಲೂ ಇರುವಂತಹ ಬೆಳಕಿನ ಶರೀರ ಆಯಿತು ನಾವು ಮಂಗಳ ಗ್ರಹಕ್ಕೆ ಹೋದೆವು ಆಚೆ ನ್ಯಾಪ್ಚುನ್ ಪ್ಲೂಟಾಗ್ ಹೋಗಿ ಬಂದೆವು ಅಂತ ಜಾತಸ್ಯ ಧ್ರುವ ಮೃತ್ಯು ಇದು ನೆಗೆಟಿವಿಟಿ ಆಫ್ ಲೈಫಲ್ಲ ನಾವು ನಮ್ಮ ಅಸ್ತಿತ್ವ ಇದೆ ಅಲ್ವಾ ನಾವು ಕನ್ನಡಿಯಲ್ಲಿ ನಮ್ಮನ್ನು ನೋಡಿಬಿಟ್ಟು ಇಷ್ಟು ನಮಗೆ ಇದರ ಪರಿಚಯ ಇಲ್ಲ ಅಂತ ಎಂಬಂತೆ ನೋಡಬೇಕು ನಮಗೆ ನಮ್ಮ ಪರಿಚಯ ಇಲ್ಲ ಗೊತ್ತಿದೆಯಾ ನಾವು ನಾವು ಅಂತ ಏನೋ ಹುಟ್ಟು ನಿಜವಾಗಿ ಈ ಥರದ ಒಣ್ಣು ಕಂಡು ಇದನ್ನು ನಮಗೆ ನಾವೇ ಸ್ಟ್ರೇಂಜರು ನಮ್ಗೆ ಇನ್ನೊಬ್ರು ಗೊತ್ತಿರ್ಬೋದು ನಮ್ಗೆ ಗೊತ್ತಿಲ್ಲ ನಿಜವಾಗಿ ನಾವು ಗೊತ್ತಿದೆ ಅಂತ ನಮಗೆ ಒಂದು ಭ್ರಮೆ ಇದು ಜಡ ನಮಗೆ ಅದರ ಅರಿವಿಲ್ಲ ನಾವು ಈ ಒಂದು ನಾನು ನಾನುತ್ವದಲ್ಲಿ ಆ ಪ್ರೈಮರಿ ಐಡೆಂಟಿಫಿಕೇಶನ್ ಅದು ಏನು ಅಂತ ಗೊತ್ತಾಗೋದಿಲ್ಲ ಭಗವಂತ ಕೊಟ್ಬಿಟ್ಟಿದ್ದಾನೆ ಈ ಈ ಗ್ಲಾಸ್ಗೆ ಕೊಟ್ಟಿಲ್ಲ ಇದಕ್ಕೆ ಕೊಟ್ಟಿಲ್ಲ ನಾನು ನಾನು ನಮ್ಗೆ ಕೊಟ್ಬಿಟ್ಟಿದ್ದಾನೆ ಆ ಐಡೆಂಟಿಫಿಕೇಷನ್ನ ಸಬ್ಜೆಕ್ಟ್ ನಾನು ಇಟ್ಕೊಂಡು ಇಡೀ ಪ್ರಪಂಚವನ್ನು ಅಳಿತೀವಿ ನೋಡ್ತೀವಿ ಪಂಚೇಂದ್ರಿಯಗಳ ಎಲ್ಲವನ್ನು ಐಡೆಂಟಿಫೈ ಮಾಡ್ತೀವಿ ಆದರೆ ಇದರ ಐಡೆಂಟಿಫಿಕೇಷನ್ ಬಗ್ಗೆ ಗೊತ್ತಿಲ್ಲ ಆದ್ದರಿಂದ ಇನ್ನೊಂದೆಡೆ ಅವನು ಈ ವಿಶ್ವದ ಮೂಲವನ್ನು ತಿಳಿಯಲು ಪ್ರಯತ್ನಿಸುತ್ತಿರುವನು ವಿಶ್ವದ ಮೂಲ ಅಂದರೆ ಸೃಷ್ಟಿ ಹೇಗಾಯ್ತು ಯಾರು ಮಾಡಿದ್ರು ಆಯ್ತಪ್ಪ ಇದು ಬಾರಿ ಗ್ರೇಟ್ ಹೌದು ಯಾರು ಮಾಡಿದ್ರು ಎಲ್ಲಿ ಮಾಡಿದವನು ಒಂದು ಬ್ಯೂಟಿಫುಲ್ ಪೇಂಟಿಂಗ್ ನೋಡಿದ್ರೆ ಆ ಪೇಂಟಿಂಗ್ ಮಾಡಿದ್ದಂತ ಒಂದು ಮನೆ ಕಟ್ಟಿದ್ರೆ ಒಬ್ಬ ಆರ್ಕಿಟೆಕ್ಟ್ ಎಂಜಿನಿಯರ್ ಇದಾನೆ ಅಂತ ಇದನ್ನು ಯಾರು ಎಷ್ಟೆಷ್ಟು ವರ್ಡ್ಸ್ ವರ್ಸ್ ಪೊಯಿಟ್ರಿ ಓದಿ ಯಾರ ಮಹಿಮಾ ಅಂತ ಒಂದು ಹಾಡಿದೆ ಅಲ್ವಾ ಈ ಜಗತ್ತಿನ ಭ್ರಾಟ್ ಸೃಷ್ಟಿಯ ಅದು ಯಾರು ಸೃಷ್ಟಿಸಿದ್ರು ಇದಂಥ ವಂಡರಿಂಗ್ ಎಟ್ ದಿ ನೇಚರ್ ಸೊ ಆದ್ದರಿಂದ ಮನುಷ್ಯನ ಬುದ್ಧಿ ಒಂದು ವಿಶೇಷವಾಗಿರ್ತಕ್ಕಂಥ ಸೃಷ್ಟಿಯಲ್ಲಿ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು ಹ್ಯೂಮನ್ ಇಂಟಲೆಕ್ಟ್ ನಕ್ಷತ್ರ ವಿರಾಟ್ ಇದ್ರ ಜಡ ಅದು ಒಂದು ಉಪನಿಷತ್ ಹೇಳ್ತದೆ ಎಲ್ಲವೂ ಕೂಡ ಜಡ ಎನಿಥಿಂಗ್ ಮೇ ಬಿ ವೆನಿ ವೆರಿ ಗ್ರೇಟ್ ಆದರೆ ನಮ್ಮ ಹಿಂದೆ ಈ ಜಡವಾಗಿರ್ತಕ್ಕಂಥ ದೇಹ ಮನಸ್ಸಿನ ಹಿಂದೆ ಬುದ್ಧಿಯ ಹಿಂದೆ ಏನೋ ಒಂದಿದೆ ಅದು ನಕ್ಷತ್ರ ಅಂತ ಹೇಳುವಂಥದ್ದು ಅದು ನಮ್ಮ ಸಬ್ಜೆಕ್ಟಿವ್ ಪೋಲ್ ಕಡೆ ನಮ್ಮ ಬುದ್ಧಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ ಅನ್ವೇಷಣೆಯಲ್ಲಿ ಅದನ್ನೇ ಪರಮ ಅರ್ಥ ಪರಮಾರ್ಥ ಅನ್ವೇ ಸಾಮಾನ್ಯ ಜಗತ್ತಿನ ಅರ್ಥ ಗೊತ್ತಿದೆ ಅದರ ಪರತತ್ವ ಅಂದ್ರೆ ನಮ್ಮ ಕಣ್ಣಿಗೆ ಕಾಣದ ಈ ಸೃಷ್ಟಿಕರ್ತನ ಈ ಅಸ್ತಿತ್ವ ಇದರಲ್ಲಿ ಹೇಗಿದೆ ಭುವಿಯಲ್ಲಿ ಮ್ಯಾನಿಫೆಸ್ಟ್ ಆಗಿ ಭಗವಂತ ಹೇಗಿದ್ದಾನೆ ಅವನಿಗೆ ವಿಭು ಅಂತ ಕರೀತೇವೆ ಸಹಸ್ರ ಶೀರ್ಷ ಪುರುಷನಾಗಿ ಆ ಶಕ್ತಿ ಹೇಗಿದೆ ಪ ಅದನ್ನು ಸೃಷ್ಟಿ ಮಾಡಿ ಬಿಟ್ಬಿಡ್ತಾ ಅದು is there a superior intelligence ಐನ್ಸಿನ್ ಕನ್ಸೆಪ್ಟ್ ಆಫ್ God ಗೊತ್ತಿದೆ ಅಲ್ವಾ ಇನ್ಫಿನಿಟ್ ಏನೋ ಹೇಳ್ತಾನೆ ನಾವು ಈಗ ಮರ್ತೋಗಿದೆ ಅವನು ದಟ್ ಐಡಿಯಾ ಆಫ್ ದಟ್ ಸುಪೀರಿಯರ್ ಇಂಟೆಲಿಜೆನ್ಸ್ ವಿಚ್ ಸ್ಪಿನ್ಸ್ ದ ಯೂನಿವರ್ಸ್ ಇಸ್ ಮೈ ಐಡಿಯಾ ಆಫ್ ಗಾಡ್ ಅಂತ ಹೇಳ್ತಾನೆ ಯಾವ ಆ ಶಕ್ತಿಯಿಂದ ಇಡೀ ಜಗತ್ತು ನಿರ್ಮಾಣ ಆಗಿದೆಯೋ ಜಗತ್ತು ಧರಿಸಲ್ಪಟ್ಟಿದೆಯೋ ಅವನು ನಿರ್ಮಾಣ ಮಾಡಿ ಬಿಟ್ಟಿಲ್ಲ ಲಾಲೆಸ್ ಆರ್ಡರ್ನಲ್ಲಿ ಬಿಟ್ಟಿಲ್ಲ ಅವನು ನಾವೇನು ಮಾಡಿದರೂ ನೀವು ಬಿಡ್ಲಿಕ್ಕೆ ಆಗ್ತದಾ ನೀವೊಂದು ಆರ್ಡರ್ ನೀವೊಂದು ಇನ್ಸ್ಟಿಟ್ಯೂಷನ್ ಕಟ್ಟಿದಿರಿ ರಾಮಕೃಷ್ಣ ವಿದ್ಯಾಶಾಲ ಒಂದು ಕಾಲೇಜು ಅಥವಾ ಒಂದು ಅದು ಬಿಡ್ಲಿಕ್ಕೆ ಆಗ್ತದೆ ಅದಕ್ಕಿಂತ ಅಡ್ಮಿನಿಸ್ಟ್ರೇಟಿವ್ ಸೆಲ್ಫ್ ರೆಗ್ಯುಲೇಟಿಂಗ್ ಮೆಕ್ಯಾನಿಸಮ್ ಮಾಡಿ ಅದನ್ನು ಬಿಟ್ಟು ಅದು ನಡ್ಕೊಂಡು ಹೋಗ್ಬೇಕಲ್ವಾ ಹಾಂ ಸೊ ಸ್ವಾ ಭಗವಂತ ಪ್ರತಿಯೊಂದರಲ್ಲಿ ಸೆಲ್ಫ್ ರೆಗ್ಯುಲೇಟಿಂಗ್ ಮೆಕ್ಯಾನಿಸಮ್ ಮಾಡಿದ್ದಾನ ಅವನು ಸೃಷ್ಟಿ ಮಾಡಿ ಬಿಡಲಿಲ್ಲ ಈ ಪರ್ಪೇಜ್ ಎವ್ರಿ ಕ್ಷಣಕ್ಕೆ ಎಲೆಕ್ಟ್ರಾನ್ಸು ಎಷ್ಟೋ ಸಾವಿರ ಸಾವಿರ ಮೈಲ್ ವೇಗದಿಂದ ಆಟಮ್ ಒಳಗೆ ತೃಪ್ತಾ ಇದೆ ಅಂತೆ ಅದು ವರ್ಲ್ಡ್ ಇಸ್ ಸ್ಟೇಟ್ ಆಫ್ ಫ್ಲಕ್ಸ್ ಈಗ ನಮಗೆ ಇದು ಘನವಾಗಿ ಸ್ಥಾಯಿಯಾಗಿ ಕಾಣ್ತಾ ಇದ್ದಿಲ್ಲ ಇದರ ಒಳಗೆ ಸೂಕ್ಷ್ಮ ಅತಿಸೂಕ್ಷ್ಮ ಕಣಗಳು ಓಡಾಡ್ತಾ ಇದರಲ್ಲಿ ಆ್ಯಟಮ್ ಒಳಗೆ ಸ್ಪೇಸ್ ಇದೆ ಅಂತೆ ಇದು ಮನುಷ್ಯನ ಬುದ್ಧಿಗೆ ಈಗ ಗೊತ್ತಾಗಿದೆ ಆದರೆ ಈ ಮನುಷ್ಯರ ಬುದ್ಧಿಗೆ ಈ ಸೃಷ್ಟಿಕರ್ತ ಯಾರು ಎಂಬುದು ಗೊತ್ತಾಗದೆ ಬಳಲ್ತಾ ಇದ್ದಾನೆ ಅದರ ಬೇರೆ ನಮ್ಮದೇ ರಿಲೀಜಿಯನ್ ಮಾಡಿಕೊಂಡಿದ್ದೀವೋ ಆ ಸೃಷ್ಟಿಕರ್ತನ ಬಗ್ಗೆ ನಿಜವಾದ ಗೊತ್ತಿಲ್ಲ ನಾವು ಈ ದೇವರನ್ನು ವರ್ಷಿಪ್ ಮಾಡೋ ಏನು ಆದ್ದರಿಂದ ಸ್ವಾಮಿ ವಿವೇಕಾನಂದರು ಹೇಳೋದು ಎಷ್ಟು ಏನಂತ ಹೇಳಿ ರಿಲೀಜಿಯಸ್ ಆಫ್ ದ ವರ್ಲ್ಡ್ We, uh, we are in the kindergartens of religions. You know? Gambe out of the world. That's why it's true and true. It's true and true. It's true and true. It's true and true. That's why we have to do the God and the Dharma. This ritualistic, the true and true is true. It's true and true. It's true and true. It's true and true. It's true and true. We are... Yeah, so we are kindergarten of religion. Religions of the world have become lifeless mockery. What we want is character and search for truth. That's why Karl Marx said that. Here is a word of the dharma. Here is a jagla. Here is a word of the vishwasa. Here is a word of the karl marx. He is a word of the karl marx. ಉಪನಿಷತ್ ಓದಿದ್ರೆ ಧರ್ಮದ ಬಗ್ಗೆ ಅವ್ರು ನಿಲುವು ಚೇಂಜ್ ಮಾಡ್ತಿದ್ನೋ ಏನೋ ಕಾರ್ಲ್ ಮಾರ್ಕ್ಸ್ ಓಪಿ ಎಮ್ ಆಫ್ ದಿ ಹ್ಯೂಮನ್ ಮೈಂಡ್ ಅಂತ ಓಪಿಎಂ ಅಂದ್ರೆ ನಮ್ಗೆ ಇದು ಅದು ಏನು ಹೇಳ್ತಾರೆ ಅದಕ್ಕೆ ಏನು ಕನ್ನಡ ಸರಿಯಾದ ಶಬ್ದ ಅಫಿಮ ಅಲ್ಲ ಅವ್ಯಸನ ವ್ಯಸನ ಅದು ಓಪಿ ಎಮ್ ಏನ್ ಮಾಡ್ತದೆ ಒಂದ್ಸರಿ ಓ ಪಿ ಎಂ ತೆಗೆದುಕೊಂಡು ಅದು ಮತ್ತೊಮ್ಮೆ ತಗೊಳ್ಬೇಕು ಮತ್ತೊಮ್ಮೆ ತಗೊಳ್ಬೇಕು ಕುಡುಕರು ಕುಡಿಯುದಿಲ್ವಾ ಅಡಿಕ್ಷನ್ ಅಡಿಕ್ಷನ್ ಈ ಧರ್ಮ ಎಂಬುದು ಅಡಿಕ್ಷನ್ ಅಂತ ಅಂತ ಕಾರ್ಲ್ ಮಾರ್ಕ್ ಹೇಳ್ದ ಅಂದರೆ ಉಪನಿಷದ್ ಎಂಬ ಇಲ್ಲೇ ಬರ್ತದೀಗ ಉಪನಿಷತ್ತು ಆದ್ರಿಂದ ನಾವು ಮನುಷ್ಯ ಒಂದನೇದು ವಿಸ್ಮಯವೆಂಬುವ ಮನುಷ್ಯ ಬುದ್ಧಿಯ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಅಭಿವ್ಯಕ್ತಿ ನಾವು ನೋಡಿದ್ದನ್ನೇ ನೋಡಿದ್ರೂ ಕೂಡ ನ್ಯೂಟನ್ ಸಾವಿರಾರು ಜನ ನೋಡಿದ ಆಪಲ್ ಕೆಳಗೆ ಬಿದ್ದಿದ್ದನ್ನೇ ನೋಡಿದ್ರು ನೋಡಿದ್ ಕೂಡಲ ಹೇಗೆ ಅವನು ಪ್ರಶ್ನಿಸಿ ಬಿಟ್ಟು ಅದರಿಂದ ಬೇರೆನೇ ಪಾಠ ಕಲಿತ ಅಲ್ವಾ ತುಲ್ಸಿದಾಸ್ ಅಂತಾರ ಎಷ್ಟು ಜನರು ಪತಿಪತ್ನಿಯರು ಒಬ್ಬರನ್ನು ಪ್ರೀತಿಸಿಬಿಟ್ಟು ತಮ್ಮ ಆದರೆ ಅವನ ಪತ್ನಿ ಈ ಥರ ಡೈಲಾಗ್ ಎಷ್ಟೆಷ್ಟು ಜನರಲ್ಲಿ ನಡೆದರು ಆದರೆ ಪತ್ನಿ ಹೇಳಿದ ಯಾವುದೋ ಒಂದು ಆ ಒಂದು ಕ್ಷಣದಲ್ಲಿ ಅದನ್ನು ಅದರ ಸಾರಸರಸವನ್ನು ಗ್ರಹಿಸಿಬಿಟ್ಟು ಸರ್ವಸಂಗ ಪರಿತ್ಯಾಗಿಯಾಗಿ ಭಗವಂತನನ್ನು ಪ್ರೀತಿಸ್ಲಿಕ್ಕೆ ಪ್ರಾರಂಭ ಮಾಡಿದ ಯಾರು ತುಳಸಿದಾಸ್ ಹಾಗೆಯೇ ಇಲ್ಲಿ ಕಠಿಣ ಲೋಬಿ ಆಗಿರ್ತಕ್ಕಂಥ ಶ್ರೀನಿವಾಸ ನಾಯ್ಕ ಅವನ್ ಹೆಂಡತಿ ನಮ ಬಳೆ ಹಾಕಿ ನಮಸ್ಕಾರ ಮಾಡ್ಲಿಕ್ಕೆ ಹೋದ್ರೆ ಆ ಬಳೆ ಉಜ್ಜಿ ಹೋಗಿ ಬಂಗಾರದ ಸತ್ವ ಕಡಿಮೆ ಆಯ್ತು ಅಂತ ಹೇಳುವಂತ ಕಠಿಣ ಲೋಬಿ ಹ ಬಳೆ ಹಾಕಿ ನಮಸ್ಕಾರ ಮಾಡಿದ್ರೆ ನೋಡಮ್ಮ ನಿನ್ನ ಬಳೆ ಹಾಕುವಾಗ ಮೇಲೆ ಅದು ಉಜ್ಜಿ ಬಿಟ್ರಲ್ಲಿ ಅಷ್ಟೊಂದು ಕ ಬಂಗಾರ ಸೌಧ ಹೋಯ್ತು ಅಂತ ಹೇಳಂತ ಕಠಿಣ ಲೋಬಿ ಅವನು ಪುರಂದರ ದಾಸನಾಗ್ತಾನಲ್ಲ ಏನು ಪರಿವರ್ತನೆ ಈ ಜಗತ್ತಿನಲ್ಲಿ ಈ ಟ್ರಾನ್ಸ್ಫಾರ್ಮೇಶನ್ ಇದೆ ಅಲ್ಲ ಅಂಗುಲಿ ಮಾಲನಗತೆಯಾಗಲಿ ನಮ್ಮ ಗಿರೀಶ್ ಚಂದ್ರ ಘೋಷ್ ಮಹಾತ್ಮನು ಬಂದು ಮನುಷ್ಯನ ಬುದ್ಧಿಯನ್ನು ಹೇಗೆ ತೆರಗಿಸ್ತಾರೆ ನೋಡಿ A fantastic transformation. Master ಮಹಾಶಿ ರಾಮಕೃಷ್ಣರ ಮೊದಲು ಬಂದಾಗ ಅವರು ಬರೀ ದೊಡ್ಡ ವಿದ್ವಾಂಸರು ಅವರ ಚಿಂತಕರು ಇವರು ಗುರು ಗುರು ಮಹಾರಾಜರು ಪಾಪ ಒಬ್ಬ ಹಳ್ಳಿಯ ಅವರ ಥರ ಹಿಂಗಿದ್ರು ಅವ್ರಿಗೆ ಸ್ವಲ್ಪ ಗ್ರೇಟ್ ಅಂತ ಗೊತ್ತಿದೆ ಆದರೂ ಕೂಡ ನಾನು ಭಾರಿ ಎಜುಕೇಟೆಡ್ ಅಂತ ಕಾಳಿ ಮುಂದಿರಕ್ಕೆ ನನಗೆ ಅದು ಸರಿಯಾಗಿ ಆಗ ಅದನ್ನು ನಾವು ಕಾಲಕ್ಕೆ ತಕ್ಕಂತೆ ಇರಬೇಕಲ್ವ ನಾವು ಕೆಲವರನ್ನು ಗುರುಮಾಧರ ಶೈನಿಗೆ ಕರ್ಕೊಂಡು ಹೋಗ್ಲಿಕ್ಕಿದೆ ಅದೊಂದು ಬರೀ ನಾಜೂಕಾದ ಪರಿಸ್ಥಿತಿ ಶ್ರೀರಾಮಕೃಷ್ಣರು ಅಂದರೆ ಅದು ಏನು ಹೇಳೋದು ಆ ಭಗವತ್ ತತ್ವ ಶ್ರೀರಾಮಕೃಷ್ಣರಿಗೆ ಮಣಿಯದ ಜೀವ ಇದ್ದರೆ ಸ್ವಾಮಿ ವಿವೇಕಾನಂದರು ಏನು ಮೈ ಮಾಸ್ಟರ್ನಲ್ಲಿ ಹೇಳಿದ್ದಾರೆ ಮತ್ತು ಶ್ರೀರಾಮಕೃಷ್ಣ ಮಹಾತ್ಮ್ಯವನ್ನು ಹೇಳಲಿಕ್ಕೆ ಕಷ್ಟ ಆಗ್ತದೆ ಕಲಮ ಅವರು ಎಷ್ಟು ಪಾಪ ಹೀಗೆ ಒಂದು ಇದು ಹಾಕ್ಬಿಟ್ಟು ಒಂದು ಅರೆ ಬಟ್ಟೆ ಹಾಕ್ಬಿಟ್ಟು ಹೀಗೆ ಕೂತಿದಾರಲ್ವ ಅಂಥವರಿಗೆ ವಿವೇಕಾನಂದರು ಸ್ಥಾಪಕ ಆಯುಷ್ ಧರ್ಮಸ್ ತಮ್ಮ ಗುರು ಅಂತ ಏನಲ್ಲ ಅವರು ವಿವೇಕಾನಂದ್ರ ಬುದ್ಧಿ ಭಾರಿ ಪ್ರಖರ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಈ ವುಡ್ ಹ್ಯಾವ್ ಸ್ಟಾರ್ಟೆಡ್ ಈ ವಿವೇಕಾನಂದ ಈ ನರೇಂದ್ರ ಕಟ್ಟಿ ಹಾಕಬೇಕೋ ಇಲ್ಲದ್ರೆ ಅವನು ಬೇರೆ ತಂದೆಯಾದ ರಿಲೀಜನೇ ಮಾಡಿಬಿಡ್ತಾನೆ ಅಂತ ಇಷ್ಟ ಇಷ್ಟು ದೂರದರ್ಶಿತ ರಾಮಕೃಷ್ಣಗಿತ್ತು ಗೊತ್ತಿದೆಯಾ ನಿಮಗೆ ನಾವು ಬಂದ ಉದ್ದೇಶ ಒಂದು ಹೊಸ ಧರ್ಮ ಸ್ಥಾಪನೆ ಮಾಡಲಿಕ್ಕಲ್ಲ ಇದ್ದ ಧರ್ಮದ ಸಮನ್ವಯ ಸಾಕಷ್ಟು ಧರ್ಮಗಳು ದೇವತೆಗಳಾಗೋಗ್ಬಿಟ್ಟಿದೆ ಇದ್ ಸ್ಥಾಪಕಾಯಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೆ ಅವತಾರ ವರಿಷ್ಠ ಸರ್ವಧರ್ಮಗಳ ನಿಜ ಸ್ವರೂಪ ಏನೋ ಅಂತ ತಿಳಿದಿದ್ರೆ ತಿಳಿಯೋದು ಇಂಪಾರ್ಟೆಂಟು ಆದ್ರಿಂದ ಅವರಿಗೆ ಅವತಾರ ವರಿಷ್ಠ ಅಂತ ಇಸ್ ನಾಟ್ ಒನ್ ಮೋರ್ ಇನ್ಕಾರ್ನೇಷನ್ ಟು ವರ್ಷಿಪ್ ಇಸ್ ಅನ್ ಇನ್ಕಾರ್ನೇಷನ್ ಟು ಟೆಲ್ ವಾಟ್ ಆರ್ ದಿ ಅದರ್ ಇನ್ಕಾರ್ನೇಷನ್ಸ್ ಟ್ರೂತ್ ಆಫ್ ಅದರ್ ಇನ್ಕಾರ್ನೇಷನ್ ಸರ್ವಧರ್ಮ ಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣ ಯೇನವ ಅದು ಸ್ವಾಮಿ ವಿವೇಕಾನಂದ ಕಂಪೋಸ್ ಮಾಡಿದಲ್ಲ ಗೊತ್ತಿದೆ ನಿಮಗೆ ರಾಮಚಂದ್ರ ದತ್ತನ ಮನೆಯಲ್ಲಿ ಆ ಶ್ರೀರಾಮಕೃಷ್ಣರ ಅಸ್ಥಿಯನ್ನು ಹೆಗಲ ಮೇಲೆ ಇಟ್ಬಿಟ್ಟು ಅದನ್ನು ಮೊತ್ತ ಮೊದಲಾಗಿ ಸ್ಥಾಪಿಸಿಕೊಂಡು ಅದರ ಮುಂದೆ ಕೂತು ಧ್ಯಾನ ಮಾಡಿದಾಗ ಅದೇ ರಾಮಕೃಷ್ಣರ ಒಂದು ಕೈಯೋ ಎಡಕಾಲೋ ಅದರ ಸ್ಪರ್ಶ ಮಾತ್ರದಿಂದ ಸ್ವಾಮಿ ವಿವೇಕಾನಂದರನ್ನು ಸಮಾಧಿಸ್ತರನ್ನು ಸಮಾಧಿಸ್ತರಿ ಅಂತ ಏನು ಅಂತ ಇವತ್ತು ಯಾರೊಬ್ರು ಪ್ರಶ್ನೆ ಕೇಳಿದರು ಅದು ಏನಾಯಿತು ಅದರ ಕೆಮಿಸ್ಟ್ರಿ ಸೈಕಾಲಜಿ ಅದರ ಅನಾಟಮಿ ಅದರದ್ದು ಆಗು ಹೋಗುಗಳು ಅದರ ಒಳನೋಟಗಳನ್ನು ಹೇಳ್ತೀರಾ ಅಂತ ಯಾರೊಬ್ರು ಬಂದಿದ್ರು ಇವತ್ತು ಏನು ಏನದು ರಾಮಕೃಷ್ಣರು ವಿವೇಕಾನಂದ ನರೇಂದ್ರನಾಥ್ನಾಗಿ ಹ್ಯಾವ್ ಯು ಸೀನ್ ಗಾಡ್ ಅಂತ ಬಂದಾಗ ಅವ್ರಿಗೇನು ಒಂದು ಸ್ಪರ್ಶ ಮಾಡಿದ್ರಂತೆ ಇದನ್ನು ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಅವ್ರ ಬಯೋಗ್ರಫಿಯಲ್ಲಿ ಮೈ ಮಾಸ್ಟರ್ ಅವರು ಮುಟ್ಟಿದ ಕೂಡಲೇ ಮುಟ್ಟಿದ ಸ್ಪರ್ಶ ಮಾತ್ರದಿಂದ ಮುಟ್ಟಿದ ಕೂಡಲೇ ವಿವೇಕಾನಂದರಿಗೆ ಸುತ್ತಮುತ್ತಲಿ ಇಂದ್ರಿಯಗಳಿಂದ ನೋಡತಕ್ಕಂತಹ ಈ ಒಂದು ಲಿಮಿಟೆಡ್ ವರ್ಲ್ಡ್ ಇದೆ ಅಲ್ವಾ ಮತ್ತೆ ಮತ್ತು ಅದನ್ನೇ ನೋಡ್ತೇವಲ್ಲ ಅದೇ ಕಿಟಕಿ ಅದೇ ಬಾಗಿಲು ಅದೇ ನಾವು ನೋಡ್ತೇವಲ್ವಾ ನಮ್ಮ ಇಂದ್ರಿಯ ಈ ಕಣ್ಣಿನಿಂದ ನೋಡಿದರೆ ಅದೇನು ಮಾಡಿದರು ನಮ್ಮ ನೀ ಮೈಕ್ರೋಸ್ಕೋಪ್ ಈ ನೀರು ನೋಡ್ತೀರಲ್ವ ನೀವು ಈ ನೀರಿನ ಒಂದು ಬೊಟ್ಟೊಂದು ಮೈಕ್ರೋಸ್ಕೋಪ್ನ ಹೈ ಪವರ್ನಲ್ಲಿ ಹೀಗೆ ನೋಡಿದರೆ ಏನು ಕಾಣ್ತದೆ ಅದರಲ್ಲಿರುವಂತಹ ದೊಡ್ಡ ಒಂದು ಜೀವರಾಶಿಗಳೇ ಕಾಣ್ತವೆ ನಿಮಗೆ ಸಾವಿರ ಅದೇನು ದೊಡ್ಡ ಪ್ರಪಂಚನೇಲಿ ಒಳಗಿದೆ ಇಷ್ಟು ಒಂದು ಡ್ರಾಪ್ ಆಫ್ ನೋಡಿ ಹಾಗೆಯೇ ರಾಮಕೃಷ್ಣರು ವಿವೇಕಾನಂದರನ್ನು ಸ್ಪರ್ಶ ಮಾತ್ರದಿಂದ ಎವ್ರಿಥಿಂಗ್ ಈಸ್ ವೈಬ್ರೇಷನ್ ಗೊತ್ತಿದೆ ವೇವ್ಲೆಂತ್ ಎಕ್ಸ್ರೇ ನಿಮಗೆ ಒಂದು ಕೆಮಿಸ್ಟ್ರಿಯಲ್ಲಿ ನಿಮಗೆ ಸರ್ಜರಿಯಲ್ಲಿ ಕೊಟ್ಟಾಗ ಒಂದು ಯಾವುದೋ ಒಂದು ಪೊಲಿಟಿಕಲ್ ಕೆಮಿಕಲ್ ನಿಮ್ಮ ದೇಹಕ್ಕೆ ಹೋದರೆ ಏನಾಗ್ತದೆ ಆಲೆ ತಸ್ ಆಯ್ತು ಏನು ಒಂದು ಕೆಮಿಕಲ್ ಹೋ ಯಾವುದು ಪರ್ಟಿಕ್ಯುಲರ್ ಕೆಮಿಕಲ್ ಅದ ಎಲ್ಲ ಕೆಮಿಕಲ್ ಹೋದ್ರೆ ಆಗ್ತದ ಯಾವುದೋ ಒಂದು ಶೋಧಿಸಿದಾರದು ಆ ಕೆಮಿಕಲ್ ಒಳಗೆ ಹೋದರೆ ಮಾತ್ರ ಆಯಿತು ಅದ್ರ ಮೂಲಕನೇ ಸರ್ಜರಿ ಮಾಡ್ತಾರೆ ಎನಸ್ತೈಷಿಯಾಫೆಕ್ಟ್ ಹಾಗೆಯೇ ರಾಮಕೃಷ್ಣರು ಎರಡು ಥರದ ಎನೆಸ್ತೀಶಿಯಾ ಕೊಟ್ಟರು ಸ್ಪರ್ಶ ಮಾತ್ರದಿಂದ ಹೊರಗಿನ ಪ್ರಪಂಚ ಮಾಯವಾಯಿತು ಎನಸ್ತೇಷಿಯ ಬೈ ಟಚ್ ವೈಬ್ರೇಷನ್ ಅದು ವಿವೇಕಾನರು ಹೇಳ್ತಾರೆ ವೀಕ್ಷಣೆ ಮೋಹ ಜಾಯ್ ರಾಮಕೃಷ್ಣ ಪರಮ್ರು ಟಚ್ ಮಾಡಬೇಕಾಗಲ್ಲ ಅವರ ಕೃಪಾದೃಷ್ಟಿ ಬಿದ್ದರೆ ಸಾಕು ಪರಿವರ್ತನೆ ಆಗ್ಬಿಡ್ತದೆ ಒಂದು ಸರಿ ಬ್ರಹ್ಮಾನಂದ್ರ ಮಹಾಪುರುಷ ಮಹಾರಾಜಾನ ಮಾಡ್ತಾ ಇದ್ರಂತೆ ಧ್ಯಾನ ಮಾಡಲಿಕ್ಕೆ ಆಗ್ತಾ ಇಲ್ಲ ಮನಸ್ಸು ಚಂಚಲ ಆಗಿ ಎಲ್ಲಿಲ್ಲೂ ಹೋಗ್ತಾ ಇದೆ ಎಷ್ಟು ದಿವಸ ಆ ದಿವಸ ಧ್ಯಾನ ಮಾಡಲಿಕ್ಕೆ ಆಗ್ತಾನೇ ಇಲ್ಲ ಏನೋ ಕುತ್ಕೊಂಡಿದ್ದಾರೆ ಎಲ್ಲಿ ದಕ್ಷಿಣೇಶ್ವರದಲ್ಲಿನೇ ಅಲ್ಲಿಗೆ ನಟಮಂದಿರದಲ್ಲಿಯ ಶಿವಮಂದಿರದಲ್ಲಿಯೋ ಅಲ್ಲಿ ಅವರು ನಾರ್ಥನ್ ವೈರಾಂಡದಲ್ಲಿಯ ಅಥವಾ ಪಂಚವಟಿಯಲ್ಲಿ ಎಲ್ಲಿ ಕೂತಿದ್ದಾರೆ ರಾಮಕೃಷ್ಣರು ಬಂದಂತೆ ಓ ಧ್ಯಾನ ಮಾಡಲಿಕ್ಕೆ ಅಷ್ಟಾಗ್ತಾಯಿದೆ ಅಂತ ಟಚ್ ಒಂದು ದೃಷ್ಟಿ ಬೀರಿದ್ರಂತ ಈಗ ಕರೆದು ಬಿಟ್ಟು ತಕ್ಷಣ ಚಕ್ಷುರನ್ ಮೆಲಿತಮ್ಯೇನ ತಸ್ಮೈ ಶ್ರೀ ಗುರುವೇ ನಮ್ಮ ಆ ನಮ್ಮ ಜ್ಞಾನದ ಚಕ್ಷುವನ್ನು ತೆರೀತಾರೆ ಮೈಕ್ರೋಸ್ಕೋಪ್ನ ಮೂಲಕ ನಾವು ಹೇಗೆ ನಾವು ನೋಡ್ತೇವೋ ಆ ಒಂದು ನಮ್ಗೆ ಹೊರಗಿನ ಒಂದು ನೀರು ಕಾಣ್ತದೆ ಹಾಗೆ ಮೈಕ್ರೋಸ್ಕೋಪ್ ಮೂಲಕ ನೋಡಿದ್ರೆ ಎಕ್ಸ್ರೇ ಮೂಲಕ ನೋಡಿದರೆ ಕಾಣ್ತದೆ ಹಾಗೆಯೇ ರಾಮಕೃಷ್ಣ ಪರಮಹಸರ ಆ ಆಧ್ಯಾತ್ಮಿಕ ಆ ಶಕ್ತಿ ಎಂಬುದು ಎಲ್ಲ ನಾವು ಈ ಲಿಮಿಟೆಡ್ ಭಗವಂತನು ಏನಿಲ್ಲ ಅಣಿಮ ಗರಿಮಾ ಸಿದ್ಧಿ ಇದನ್ನು ಒಂದೇ ಕ್ಷಣದಲ್ಲಿ ಹೀಗೆ ಹೇಳಿದರೆ ಅವನಿದನ್ನು ಸಮುದ್ರವನ್ನಾಗಿ ಮಾಡಬ ಹಾಗೆ ಮಾಡಿದರೆ ಅದನ್ನು ಪರ್ವತವನ್ನಾಗಿ ಮಾಡಬಲ್ಲ ಅವನು ಸೃಷ್ಟಿಕರ್ತ ಅಣುರೇ ಅವನಿಗೆ ಏನು ಅಣಿಮ ಮಹಿಮಾ ಯಾವ ಥರದ್ದು ಸೃಷ್ಟಿಯನ್ನು ಮಾಡಬಲ್ಲ ಅವನು ಆದರೆ ಅವನೇ ನಿಯಮ ಮಾಡಿಕೊಂಡು ಆ ನಿಯಮದಲ್ಲಿ ಬದ್ಧನಾಗಿಬಿಟ್ಟು ಮಿರಾಕಲ್ ಅಂದ್ರೆ ಏನು ಎಲ್ಲೂ ಸ್ಪಿರಿಚುವಲ್ ಮಿರಾಕಲ್ ಇವರು ಗುಣಪಡಿಸೋದು ಅದು ಗುಣಪಡಿಸೋದು ಏನದು ಸ್ಪಿರಿಚುವಲ್ ಮಿರಾಕಲ್ ಭಗವಂತ ಸೃಷ್ಟಿ ಮಾಡಿ ಒಂದು ನಿಯಮ ನಿಯಮನೇ ಮಿರಾಕಲ್ ಅಲ್ವಾ ನಾವು ಹೌ ವಿ ಗ್ರಾಜ್ಯುವೇಟ್ ಇನ್ ಟು ಓಲ್ಡ್ ಏಜ್ ಎವ್ರಿಬಡಿ ವಿದೌಟ್ ಎಕ್ಸೆಪ್ಷನ್ ಮೋರ್ ವರ್ಲೆಸ್ ಕೆಲವರು ಸ್ವಲ್ಪ ಓಲ್ಡ್ ಏಜ್ನಲ್ಲಿಯೂ ಚೆನ್ನಾಗಿರ್ತಾರೆ ಜನ್ಮ ಮೃತ್ಯು ಜರ ವ್ಯಾಧಿ ಯಾರೋ ಒಬ್ಬನಿಗೆ ಆ ಮೃತ್ಯುವನ್ನು ಜಯಿಸಿ ಜ್ಞಾನೇಶ್ವರ ಮಹಾರಾಜರ ಜೀವನದಲ್ಲಿ ಬರ್ತದೆ ಕಡೆಗೆ ಅವನಿಗೆ ನೋಡಪ್ಪ ನಿಯಮವನ್ನು ಭಂಗ ಮಾಡಿ ಇದೇ ದೇಹದಲ್ಲಿ ಈ ದೇಹ ಹೋದ್ಮೇಲೆ ಇನ್ನೊಂದು ದೇಹ ಬರ್ತದೆ ಇದೇ ದೇಹದಲ್ಲಿ ಈಗ ಮೃತ್ಯುವೇ ಇಲ್ಲದಿದ್ದರೆ ಏನಾಗ್ತಿತ್ತು ಪ್ರಕೃತಿ ಈಗ ನೀವೊಂದು ಓಲ್ಡ್ ಏಜ್ ಹೋಮ್ನಾಗ ನೀವು ಹೋಗ್ತಾ ಇದ್ದೀರಿ ಸ್ವರಸ್ಯ ಇತ್ತ ನೋಡಬೇಕಾಗಿದೆ ಈಗ ನಾವು ಒಂದು ಪರಿಕಲ್ಪನೆ ಮಾಡಬೇಡಿ ಭಗವತ್ ಹಿಂಗೆ ಯಾಕೆ ಮಾಡ್ದ ನಾವು ಯಾವಾಗಲೂ ಯುವಕರಾಗಿರ್ಬೋದು ಇತ್ತಲ್ವ ಅಥವಾ ಆಯಿತು ಇಷ್ಟು ಓಲ್ಡ್ ಏಜ್ ಓಲ್ಡ್ ಏಜ್ ನಮ್ಮ ನಾವು ಚಿಕ್ಕಂದಿರುವಾಗ ದೇವಸ್ಥಾನದ ಒಂದು ಸುತ್ತಮುತ್ತ ಕೂತ್ಕೊಂಡು ನಾಲ್ಕು ಜನ ನಾವು ಯಂಗ್ಸ್ಟರ್ಸ್ ಅವರೆಲ್ಲ ಅವರು ಹೀಗೆ ಹರಟೆ ಹೊಡೀತಾ ಇದ್ದೆ ಹೀಗೆ ಎಲ್ಲರೂ ಸಾವಿಲ್ಲದೇ ಇದ್ದರೆ ಒಬ್ಬ ಓಲ್ಡ್ ಮ್ಯಾನಲ್ಲಿ ಕೂತಿದ್ದು ನಾವು ಹಿಂಗೆ ಆಗಿಬಿಟ್ರೆ ಅಂಗಮ್ಗೆ ಕಲಿತಮ್ ಕಲಿತಂ ಮುಂಡಂ ದಹ ದಶನ ವಿಹೀ ನಮ್ ಜಾತಂ ತುಂಡಂ ವೃದ್ಧು ಯಾತಿ ಗ್ರಹೀತ್ವ ದಂಡಮ್ ಆ ಪಿಕ್ಚರ್ ನೋಡ್ತೇವಲ್ವ ಈಗ ಓಲ್ಡ್ ಏಜಾಗಿ ನಾವು ಐನೂರು ವರ್ಷ ಇರೋದು ವಾಟೆ ಪನಿಷ್ಮೆಂಟ್ ನೋಡೋದು ಆ ದೇವಸ್ಥಾನದ ಸುತ್ತಲವರು ಅವರು ನಾವು ಮಾತಾಡ್ತಾ ಚಿಕ್ಕನ ನೋಡಪ್ಪ ಈಗ ಸಾವೇ ಇಲ್ಲದಿದ್ದರೆ ಪ್ರತಿಯೊಂದು ಮನೆಯಲ್ಲಿ ಒಂದು ಐವತ್ತೈವತ್ತು ಜನ ಮುದುಕರು ಅವ್ರು ಹೇಳ್ತಾರೆ ದರ್ ಇದ ಫ್ರೂಟ್ ಕಾಲ್ಡ್ ಖಾರು ಖಾರುಕ್ ಅದು ಜರ್ಜರಿತವಾಗಿರ್ತಕ್ಕಂಥ ಒಂದು ಓಲ್ಡ್ ಏಜ್ ರಿಂಕಲ್ಸ್ ಬಂದ ಥರ ಇರ್ತದೆ ಒಂದು ಫ್ರೂಟ್ ಅದು ಖಾರುಕ್ ಅಂತ ಹೇಳ್ತೇವೆ ಹಾಂ ಹೌದು ಆ ನೋಡಿ ಎಲ್ಲರೂ ಮುದುಕರು ಕೂಡ ಎಲ್ಲ ಮನೆಗಳಲ್ಲಿ ಹೀಗೆ ಕೂತ್ಕೊಂಡ್ಬಿಟ್ಟು ಅವರಿಗೆ ನೂರು ವರ್ಷ ಅವ್ರಿಗೆ ನೂರೈವತ್ತು ವರ್ಷ ಅವ್ರಿಗೆ ಇನ್ನೂರು ವರ್ಷ ಅದು ಕಷ್ಟಪಟ್ಟು ಹಿಂಗಿರ್ಬೇಕಾ ಸಾವು ಎಂಬುದು ವಾಟ್ ಎ ಗ್ರೇಸ್ ವಾಟ್ ಎ ಬ್ಲೆಸ್ಸಿಂಗ್ ಆಯಿತು ಒಂದ್ಸರಿ ಈ ಬಾಡಿ ಹೊತ್ಕೊಂಡು ಶರ್ಟ್ ಹೊಲಿಸ್ತೀವಲ್ವಾ ಹಳೆ ಶರ್ಟನ್ನೇ ಹೊಲಸಿ ಹೊಲಿಸಿ ತೇಪೆ ಹಾಕಿ ತೇಪೆ ಹಾಕಿ ಎಷ್ಟಂತ ಹಾಕ್ತೀರಾ ಆಮೇಲೆ ಹೊಸ ಶರ್ಟ್ಗಳು ಹಾಗೆ ಹೊಸ ಶರೀರ ಒಂದು ಜಗವೇ ನಾಟಕ ರಂಗ ಬ್ರಹ್ಮಾಂಡವೇ ದೇವನಾಡುವ ಹೆಚ್ಚು ಚೆನ್ನಾಗಿ ಮಾಡಿದ್ದಾನೆ ಅವನು ನೋಡ ಅವನು ನಮಗಿಂತ ಹೆಚ್ಚು ಭಗವಂತನಿಗೆ ಬುದ್ಧಿ ಇದೆ ಅಲ್ವಾ ಈಗಲೇ ನಾವು ಅಯ್ಯೋ ಈ ಓಲ್ಡ್ ಏಜ್ಗೆ ಜಿ ಡಿ ಆಟ್ರಿಕ್ಸ್ನಲ್ಲಿ ರಿಸರ್ಚ್ ನಡೀಬೇಕಪ್ಪ ಓಲ್ಡ್ ಏಜ್ ಡಿಫಿಕಲ್ಟಿ ನಾನು ಎಲ್ಲ ಕಡೆ ನೋಡ್ತಾ ಇದ್ದೇನೆ ನಾವು ಕೂಡ ಒಂದು ದಿವಸ ಓಲ್ಡ್ ಆಗ್ತೇವೆ ಈಗ ಓಲ್ಡಾಗಿದ್ದವರು ಅವರು ಯಂಗಿರುವಾಗ ಹೀಗೆ ಹೇಳಿದ್ದಾರೆ ಹೇಳಿದ ಕೂಡಲೇ ಓಲ್ಡೇಜು ನಮ್ಮ ಪ್ರಾದುರ್ಭಾವದಿಂದ ನಾವು ಮುಕ್ತರಾಗ್ತೀವ ಇಲ್ಲ ಹೆಂಗೆ ಹೆಂಗೋ ಹೆಂಗೆ ನಮ್ಮೊಬ್ಬ ಫ್ರೆಂಡ್ ಅವರ ಮಿಸಸ್ ಅವ್ರಿ ಇವತ್ತು ಬಂದು ಹೋದ್ರೆ ಎಷ್ಟೋ ವರ್ಷದ ನಂತರ ಬಾರೇ ಒಬ್ಬ ದೊಡ್ಡ ಮನುಷ್ಯ ಅವನು ಭಾರೀ ಆಧ್ಯಾತ್ಮಿಕ ವ್ಯಕ್ತಿ ಆದರೆ ಟ್ರೇಡ್ ಯೂನಿಯನ್ ಲೀಡರ್ಶಿಪ್ ಎಲ್ಲ ಅವನು ಇಪ್ಪತ್ತೈದು ನಿಮಿಷದಲ್ಲಿ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಬೆಳಗ್ಗೆ ಟೀ ಕೊಡದು ಅಲ್ಲಿ ಎಲ್ಲಿಯೋ ಎಜಿಟಲ್ಲಿ ಕೂತ್ಕೊಂಡ್ಬಿಟ್ಟು ಒಂದು ಅವನು ಇದು ಪಾನ್ ತಿಂತಾ ಇದ್ದೆ ಕೆಲವೊಮ್ಮೆ ಎಲ್ಲೆ ಆದರೂ ಆ ಪಾನ್ ತಿಂದು ಅಂಗಡಿಗೆ ಹೋಗಿ ಪುನಃ ಬಂದು ವಾರಿ ದೊಡ್ಡ ಗ್ರೇಟ್ ಥಿಂಕರ್ ರಿಯಲಿ ಗುಡ್ ಸ್ಪಿರಿಚುವಲಿಸ್ಟ್ ಸಡನ್ನಾಗಿ ಅವನು ಹೆಣ್ಣು ಇವತ್ತು ಬಂದಿರ ಹೆಣ್ಣು ಈ ಕಡೆ ಹಿಂದೆ ಇಲ್ಲಿ ನೋವು ಅಂತ ಹೇಳಿದೆ ಅಂದರೆ ಈಜಿಟಲ್ ಕೂತ್ಕೊಳ್ದು ಹೌದಾ ನೀವು ಮಧ್ಯದ ಕೋಣೆಯಲ್ಲಿ ಹೋಗಿ ಸ್ವಲ್ಪ ಅಲ್ಲಿ ಕಾಟ್ ಇದೆ ನೀವು ಸ್ವಲ್ಪ ನಾನು ಅಡುಗೆ ಮಾಡ್ತಾ ಇದ್ದೇನೆ ನೀವು ಸ್ವಲ್ಪ ವಿಶ್ರಾಮ ಮಾಡಿ ಅಂತ ಹೇಳಿದ್ರು ಅಷ್ಟೊಳಗೆ ಅವ್ನು ಮದ್ಯದ ಕೋಣೆಯಲ್ಲಿ ಹೋದಾಗ ಇಲ್ಲ ಅದು ಹೆಚ್ಚಾಗ್ತಾಯಿದೆ ಅವನು ಐದು ಹತ್ತು ನಿಮಿಷ ಏನೋ ತಡೀಲಿಕ್ಕೆ ಇನ್ನೂ ಆಗ್ತದೆ ಹೌದಾ ಹಾಗಾದರೆ ನಾನು ಅವ್ರ ಪಕ್ಕದ ಮನೆಯವ್ರು ಯಾರೋ ಕಡಿತೇನೇನು ಕುತ್ಕೊಳ್ಳಿ ನೀರು ಬೇಕಾದ ಅಷ್ಟೊಳಗೆ ಅವನ ಅಲ್ಲಿ ಅಲ್ಲಿ ಮಲಗಿದ ಕಡೆ ಇಷ್ಟ್ರಿ ಎತ್ತು ಕೈ ಎತ್ಬಿಟ್ಟು ಓಂ ನಮೋ ಭಗವತಿ ಶ್ರೀರಾಮಕೃಷ್ಣ ಅಂತ ಜೋರಾಗಿ ಹೇಳಿದನು ಮೂರು ಬಾರಿ ಅವ್ರು ಪ್ರತಿ ದಿವಸ ಬೆಳಗ್ಗೆ ಎದ್ದಾತುಗಳು ಅವ್ರು ಹೇಳ್ತಾಯಿದ್ರು ಗುರುಮಾರಿಗೆ ನಮಸ್ಕಾರ ಮಾಡಿ ಮತ್ತು ಹೀಗೆ ನೋಡಿದಂಥ ನಗ್ ನಗ್ತಿರಂತೆ ಏನಾದರೂ ಸಫರಿಂಗಲ್ಲಿ ನಗ ಆಮೇಲೆ ಗಾಯತ್ರಿ ಮಂತ್ರವನ್ನು ಮೊದಲ ಬಾಗಿ ಹೇಳಲಿಕ್ಕಾಗಿಲಿಲ್ಲ ಅವರಿಗೆ ಭರ್ಗೋ ದೇವಸ್ಥಿ ಧೀಮಹಿ ದಿಯೋ ಯೋನ ಎರಡು ಸರ್ ಅವರು ಒಂದು ದೇವಸ್ಥಾನಕ್ಕೆ ಹೋಗಿ ನಿತ್ಯ ಮಹಾಪೂಜೆ ಮಾಡಿ ರಿಟೈರ್ ಟ್ರೇಡ್ ಯೂನಿಯನ್ ಕಮ್ಯುನಿಸ್ಟ್ ಟ್ರೇಡ್ ಯೂನಿಯನ್ನ ಲೀಡರ್ ಅವರು ಕೆಲವು ಬ್ಯಾಂಕ್ಗಳ ಇಡೀ ದೇಶದ ಎಲ್ಲ ಬ್ಯಾಂಕ್ನವರ ಹೆಸರು ಗೊತ್ತಿದೆ ಬಟ್ ಅವನು ಹೀ ಲವ್ಡ್ ಪ್ರರಿಸ್ಟೋಕ್ರೆಸಿ ಇನ್ ಪವರ್ಟಿ ಆ ಥರದೊಬ್ಬ ವ್ಯಕ್ತಿ ಸಡನ್ನಾಗಿ ಇದ್ದಿದ್ದಾಗ ಅಷ್ಟೊಳಗೆ ನೇಬರ್ ಅವರು ಬಂದು ಕಾರಲ್ಲಿ ಕೂರಿಸಿ ಹೋಗುವಷ್ಟರಳೆ ಅವರು ಮೂರು ಸರಿ ಗುರುಮಾರ ಹೆಸರು ಹೇಳಿ ಗಾಯತ್ರಿ ಮಂತ್ರ ಒಂದು ಸರಿ ಅರ್ಧ ಹೇಳಿ ಅಲ್ಲೇ ಕಡೆಗೆ ಅಲ್ಲಿಂದ ಹತ್ತು ನಿಮಿಷ ಎತ್ಕೊಂಡು ಕಾರಲ್ಲಿ ಕೂತ್ಕೊಂಡು ಬಿಟ್ಟು ಮುಂದೆ ಹೋಗುವಷ್ಟರಳೆ ಅಲ್ಲಿ ಹದಿನ ಇಪ್ಪತ್ತು ನಿಮಿಷ ಅಂತ ಕಾರಲ್ಲೇ ಅವನು ಪ್ರಾಣ ಬಿಟ್ಟಿದ್ದಾನೆ ನೋಡಿ ಹೇಗೆ ಯುವ ಅವಸ್ಥೆಯಲ್ಲಿ ಚೆನ್ನಾಗಿದ್ದಾಗ ಏನು ಹಾಸ್ಪಿಟಲೈಝೇಷನು ಹೋಗಲೇ ಇಲ್ಲ ಹಾಸ್ಪಿಟ್ಲಿಗೆ ಕೆಲವರು ಅಂಗಂ ಗಲಿತಂ ಫಲಿತಂ ಮುಂಡಮ್ ಅದೆಷ್ಟೋ ಕಷ್ಟಪಟ್ಟು ಜರ್ಜರಿದ ಅನಾಯಾಸ ಮರಣಂ ದೈನಂದಿನ ಜೀವನಂ ಅಂತ ಪ್ರಾರ್ಥನೆ ಮಾಡ್ತೀವಲ್ವ ಹಾಗೆ ನೋಡಿ ಈ ವಿಸ್ಮಯ ಈ ಓಲ್ಡ್ ಇಲ್ಲದೇ ಇದ್ದಿದ್ದರೆ ಓಲ್ಡ್ ಏಜ್ ಇದನ್ನು ನಾವು ನೋಡ್ತಾ ಇದ್ದು ಓಲ್ಡ್ ಏಜು ಮೃತ್ಯು ಇದು ಅನಿವಾರ್ಯ ಇದು ನಾವು ಸಾವು ಅಂತ ಹೇಳಿ ದುಃಖ ಪಡ್ತೇವೆ ನಿಜವಾಗಿ ಅದು ಒಂದು ಡ್ರಾಮಾ ಅದಲ್ಲಿ ನಾವು ಸ್ಕ್ರಿಪ್ಟ್ ಆಗಿ ಬರ್ತಿದ್ದು ಭಗವಂತ ಯು ಶುಡ್ ವೀಪ್ ಫಾರ್ ದೋಸ್ ಯು ಆರ್ ಡೆಡ್ ದೋಸ್ ಯು ಆರ್ ಡೈಯಿಂಗ್ ಅಂತ ಅದು ಒಂದು ಶೋಕ ಅದೊಂದು ರಸ ಅದು ಇರಬೇಕು ನಾವು ಇಡೀ ಯಾರು ಸತ್ತೋರಿಗೆ ಯಾವಾಗಲೂ ಎಷ್ಟು ಪ್ರೀತಿಪಾತ್ರ ಆದರೂ ಸತ್ತೋದ್ರೂ ಕೂಡ ಆ ಪುತ್ರಶೋಕ ಅಂತ ಇದೆ ಅಂತೆ ಅದು ಗುರುಮಹಾರಾಜರು ಹೇಳ್ತಾರೆ ಅದು ಮಕ್ಕಳು ಅದೊಂದು ವೇದನೆ ಅದು ಒಳಗಿನ ಹೊಟ್ಟೆ ಒಳಗೆ ಕರುಳಿನಿಂದ ಅದು ಜಡಪಡಿಸ್ತಾ ಇರ್ತದೆ ಅದೊಂದು ಬೇರೆ ರೀತಿಯಂಥ ಎಷ್ಟೆಷ್ಟು ರೀತಿಯ ದುಃಖ ಎಷ್ಟೆಷ್ಟು ರೀತಿಯ ಸ್ಮೃತಿಗಳು ಯಾವುದು ಇದು ವಿಸ್ಮಯಕ ಜೀವನ ಅಂತ ಹೇಳಿದರೆ ಆದ್ದರಿಂದ now we must learn to wonder at every part of our existence every aspect of our life avaga namge insights sigtav pratiyondo ghatane pratyondo visheya kuda adannu salpa na vismayodagundo adarbage chintane madidare alli ond bagil theriyutade alli eshto ritiya satya satyategal gnane ide adarinda ಇವರು ಏನು ಮಾಡ್ತಾರೆ ಇವ್ರು ಹೇಳ್ತಾ ಇದ್ದಾರೆ ಇನ್ನೊಂದೆಡೆ ಅವನು ಈ ವಿಶ್ವದ ಮೂಲವನ್ನು ತಿಳಿಯಲು ಪ್ರಯತ್ನಿಸುತ್ತಿರುವನು ಮಾನವ ಮನಸ್ಸಿನ ಈ ಪುರಾತನ ಪ್ರಶ್ನೆಗಳೊಂದಿಗೆ ಶ್ವೇತೇಶ್ವರ ಉಪನಿಷತ್ತು ಪ್ರಾರಂಭವಾಗುವುದು ಮಾನವ ಮನಸ್ಸಿನ ಈ ಪುರಾತನ ಪ್ರಶ್ನೆಗಳನ್ನು ಒಂದು ಕಡೆ ಎಬ್ರಿಜ್ ಮಾಡಿ ಶ್ವೇತಾಶ್ವರ ಉಪನಿಷತ್ತೇ ಪ್ರಾರಂಭ ಏನು ಪ್ರಾರಂಭವಾಗೋದು ಅದು ಹೇಗದು ಕಾರಣವಾವುದು ಬ್ರಹ್ಮವೇ ಕಾರಣ ಯಾವುದು ಎಲ್ಲದಕ್ಕೂ ಕಾರಣ ಕಾಸ್ ವಿಚ್ ಈಸ್ ದಿ ಪ್ರೈಮರಿ ಕಾಸ್ ಆಫ್ ದಿಸ್ ಎಂಟಾಯರ್ ಕ್ರಿಯೇಷನ್ ಅಂತ ಎಲ್ಲದಕ್ಕೆ ಮೂಲ ಕಾರಣ ಯಾವುದು ಕಾರಣವಾವುದು ಪ್ರಶ್ನೆ ಬ್ರಹ್ಮವೇ ನಾವು ಎಲ್ಲಿಂದ ಹುಟ್ಟಿದೆವು ನಾವು ಬದುಕಿರುವುದು ಎತಕ್ಕೆ ನಮಗ ಅಂತಿಮ ವಿಶ್ರಾಂತಿಯಲ್ಲಿ ಬ್ರಹ್ಮವೇ ಬ್ರಹ್ಮವೇತ್ತರಾದ ನಾವು ಯಾರ ಅಜ್ಞಾನ ಆಜ್ಞಾನುಸಾರವಾಗಿ ಈ ಸುಖ ದುಃಖಗಳ ನಿಯಮಕ್ಕೆ ಬದ್ಧರಾಗಿದ್ದೇವೆ ಯಾರ ಆಜ್ಞೆಯಿಂದ ಆಜ್ಞಾನುಸಾರವಾಗಿ ಈ ಸುಖ ದುಃಖ ಒಳ್ಳೆ ಡ್ರಾಮಾ ಅಲ್ವ ಮತ್ತು ಯಾವುದು ಸುಖವೂ ಶಾಶ್ವತ ಅಲ್ಲ ದುಃಖವೂ ಶಾಶ್ವತ ಅಲ್ಲ ಈ ಸುಖ ದುಃಖಗಳ ನಿಯಮಕ್ಕೆ ಬದ್ಧರಾಗಿದ್ದೇವೆ ಅದರ್ ದಂಡೆತ್ ಎಂಬುದಾಗಿ ವೇದಾಧ್ಯಯನ ಮಾಡುವವರು ಚರ್ಚಿಸುತ್ತಾರೆ ಆ ಶ್ವೇತಾಶ್ವರದ ಉಪನಿಷತ್ನ ಶ್ಲೋಕ ಶ್ವೇತಾಶ್ವಥ ಮೊದಲನೇ ಅಧ್ಯಾಯ ಹರಿ ಓಂ ಬ್ರಹ್ಮವಾ ಯಾರು ವದಂತಿ ಬ್ರಹ್ಮ ಸಾಕ್ಷಾತ್ಕಾರ ಮಾಡಿದವರು ಇದನ್ನು ಪ್ರಶ್ನಿಸ್ತಾ ಇದ್ದಾರೆ ಕಂ ಕಾರಣ ಕೂತ ಸ್ವ ಜಾ ಜೀವಾಮಕ್ರಷ್ ಸಂಪ್ರತಿಷ್ಠಾ ಅಧಿಷ್ಠ ಅಧಿಷ್ಟಾತು ಸುಖೇತರ ವರ್ತೇ ಸುಖೇತರೇಶು ವಿತವಾದ ಸುಖದ ವರ್ಥಾಮಹೇ ಬ್ರಹ್ಮವಿದೋ ವ್ಯವಸ್ಥಾಮ ಹರಿ ಓಂ ಬ್ರಹ್ಮವಾದಿಗಳು ಹೀಗೆ ವಿಚಾರ ಮಾಡುತ್ತಾರೆ ಬ್ರಹ್ಮವು ಜಗತ್ ಕಾರಣವೇ ನಾವು ಎಲ್ಲಿಂದ ಹುಟ್ಟಿದ್ದೆವು ನಾವು ಯಾವುದರಿಂದ ಬದುಕಿದ್ದೇವೆ ನಾವು ಎಲ್ಲಿ ಸ್ಥಿತರಾಗಿದ್ದೇವೆ ಎಲೆ ಬ್ರಹ್ಮಜ್ಞಾನಿಗಳೇ ನಾವು ಯಾವುದರಿಂದ ನಿಯಮಿತರಾಗಿ ಸುಖದಲ್ಲಾಗಲಿ ದುಃಖ ದುಃಖದಲ್ಲಾಗಲಿ ಇದ್ದು ಬದ್ಧರಾಗಿದ್ದೇವೆ ಇದು ಬ್ರಹ್ಮ ಸ್ವರೂಪದ ವಿಷಯದಲ್ಲಿ ಮಾಡಲ್ಪಟ್ಟ ಪ್ರಶ್ನೆ ಪ್ರಶ್ನೆ ಬ್ರಹ್ಮವು ಜಗತ್ ಅಥವಾ ಮುಂದಿನ ಮಂತ್ರದಲ್ಲಿ ಹೇಳಿರುವ ಕಾಲವೇ ಮೊದಲಾದ ಕಾರಣವೋ ಬ್ರಹ್ಮವು ಕಾರಣವಾಗಿದ್ದ ಪಕ್ಷದಲ್ಲಿ ಅದು ಉಪಾದಾನ ಕಾರಣವೋ ಅಥವಾ ನಿಮಿತ್ತ ಕಾರಣವು ಅಥವಾ ಎರಡು ಕಾರಣಗಳು ಆಗಿದೆಯೋ ಎರಡು ತರಹದ ಕಾರಣ ಅದಕ್ಕೆ ಆಮೇಲೆ ಹೋಗೋಣ ಅಂತೂ ನಾವು ಪ್ರಶ್ನಿಸಿ ತಿಳಿಯುವಂಥದ್ದು ಬುದ್ಧಿಯ ಒಂದು ಪರಮ ಸೋಪಾನ ಅತ್ಯಂತಿಕ ಆದ್ದರಿಂದ ವಿಶ್ ಈ ವಿಶ್ವದ ಕಾರಣ ಏನಿರಬಹುದೆಂಬುದು ಮುಂದಿನ ಶ್ಲೋಕದಲ್ಲಿ ಬರುವುದು ಕಾಲವಿರಬಹುದೇ ಪ್ರಕೃತಿಯೇ ನಿಯ ನಿಯತಿಯೇ ಅಥವಾ ಆಕಸ್ಮಿಕವೇ ಭೌತ ವಸ್ತುವೆ ಮನಸ್ಸೇ ಅಥವಾ ಅಹಂಕಾರವೇ ಈ ರೀತಿ ಪರಿ ಹೋಗಿ ಈ ರೀತಿ ಪರೀಕ್ಷಿಸುತ್ತಾ ಹೋಗಿ ಇವುಗಳಲ್ಲಿ ಯಾವುದೊಂದು ಅಥವಾ ಇವುಗಳ ಒಟ್ಟು ಸಮೂಹವು ಕಾರಣವಾಗಿರೋ ಕಾರಣವಾಗಿರ ಕಾರಣವಾಗಿರಲಾರದೆಂದು ತೀರ್ಮಾನಕ್ಕೆ ಬರುತ್ತೇವೆ ಏಕೆಂದರೆ ಇವೆಲ್ಲ ಅಸ್ವತಂತ್ರವಾದವು ವಿಚಾರದ ಮೂಲಕ ಈ ಅಂತಿಮ ಪ್ರಶ್ನೆಗಳಿಗೆ ಉತ್ತಮ ಉತ್ತರ ಕಂಡುಹಿಡಿಯುವುದು ಅಸಾಧ್ಯವೆಂದು ತಿಳಿದು ಬಂದಾಗ ಋಷಿಗಳು ಧ್ಯಾನವೆಂದು ಪ್ರಾರಂಭಿಸುತ್ತಾರೆ ಯಾವಾಗ ಧ್ಯಾನವನ್ನು ಪ್ರಾರಂಭಿಸುತ್ತಾರೆ ವಿಚಾರದ ಮೂಲಕ ಡಯಾಕ್ಟಿಕಲ್ ಫಿಲಾಸಫಿ ಪ್ರಶ್ನೆಯಿಂದ ಮಾತ್ರ atyantika ಸತ್ಯವನ್ನು ವಿಚಾರದಿಂದ ರೀಸನ್ನಿಂದ ಆತ್ಯಂತಿಕ ಸತ್ಯವನ್ನು ತಿಳಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಗೊತ್ತಾದಾಗ ಆವೃತ್ತ ಚಕ್ಷು ಅಮೃತತ್ವ ಮಿಚ್ಚನ್ ವಿಚಾರದ ಮೂಲಕ ಹಿಂದೆ ಪ್ರಶ್ನೆಗಳಿಗೆ ಉತ್ತರ ಕಂಡುಹಿಡಿಯುವುದು ಅಸಾಧ್ಯವೆಂದು ತಿಳಿದು ಬಂದಾಗ ಋಷಿಗಳು ಧ್ಯಾನವನ್ನು ಪ್ರಾರಂಭಿಸುತ್ತಾರೆ ಧ್ಯಾನ ಯೋಗದಲ್ಲಿ ಸಮಾಹಿತರಾದ ಆ ಋಷಿಗಳು ತನ್ನ ಗುಣಗಳಿಂದ ಮುಚ್ಚಲ್ಪಟ್ಟ ದೇವನ ಆತ್ಮಶಕ್ತಿಯನ್ನು ತನ್ನದೇ ತ್ರಿಗುಣಗಳಿಂದ ಮುಚ್ಚಲ್ಪಟ್ಟ ದೇವನ ಆತ್ಮಶಕ್ತಿಯನ್ನು ಸಾಕ್ಷಾತ್ಕರಿಸಿಕೊಂಡರು ಡೈರೆಕ್ಟ್ ಸಾಕ್ಷಾತ್ಕಾರ ಅನುಭವ ಅದ್ವಿತೀಯನಾದ ಆ ಪರಮಾತ್ಮನು ಕಾಲದಿಂದ ಆತ್ಮನವರೆಗೆ ಕಾಲದಿಂದ ಆತ್ಮನವರೆಗೆ ಎಲ್ಲದರ ಕಾರ್ಯವನ್ನು ನಿಯಮಿಸುತ್ತಾನೆ ಎಂಬುದನ್ನು ಕಂಡುಕೊಂಡರು ಎಂಥವಾಗಿ ಈ ಒಂದು ಜ್ಞಾನದ ಏನು ನೋಡಿ ಇಂಥ ಒಂದು ಇದರಲ್ಲಿ ಧರ್ಮನೂ ಇಲ್ಲ ಇದೊಂದು ಸೈಂಟಿಫಿಕ್ ಎನ್ಕ್ವೈರಿ ಇಂತಹ ಒಂದು ಜ್ಞಾನರಾಶಿಯನ್ನು ನಾವು ಅರ್ಥ ಮಾಡಿಕೊಂಡು ಉಳಿಸಿ ಬೆಳೆಸುವ ಪರಂಪರೆ ಹೊರಟು ಇದಲ್ವಾ ಇದರಲ್ಲಿ ಮೌಢ್ಯ ಇದೆಯೇ ಇದರಲ್ಲಿ ಧರ್ಮಾಂಧತೆ ಇದೆಯೇ ಇದು ವೈಜ್ಞಾನಿಕವಾಗಿ ಪ್ರಶ್ನಿಸುವಂತ ಈ ಧರ್ಮವನ್ನು ಎತ್ತಿ ಹಿಡಲಿಕ್ಕೆ ನಮ್ಗೆ ಯಾಕೆ ಆಗ್ತಾ ಇಲ್ಲ ಏನು ಮಾಡ್ತಾ ಇದ್ದೇವೆ ನಾವು ಆದ್ದರಿಂದ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನಿಮಗೆ ಧರ್ಮದ ಬಗ್ಗೆ ಯಾವಾಗಲೂ ಏನಾದರೂ ಸಂಶಯ ಇದ್ರೆ ಗೋ ಬ್ಯಾಕ್ ಟು ಉಪನಿಷತ್ಸ್ ಧರ್ಮದ ಬಗ್ಗೆ ಏನಾದರೂ ಪ್ರಶ್ನೆ ಇದ್ದರೆ ನಾವು ಈಗೇನು ಹೇಳ್ಬೋದು ಅಂತ ಹೇಳಿ ಗೋ ಬ್ಯಾಕ್ ಟು ಸ್ವಾಮಿ ವಿವೇಕಾನಂದೇನು ರಾಮಕೃಷ್ಣ ಧರ್ಮದ ಬಗ್ಗೆ ಏನಾದರೂ ಕಲಹ ಕದನ ನಾನು ಬಂದೊಂದು ಪ್ರೋಗ್ರಾಮಿಗೆ ಹೋಗಿದ್ದೆ ನಾನು ಅದರ ಟಾಪಿಕ್ ಏನಂತ ಹೇಳಿದರೆ ಸ್ಪಿರಿಚುವಾಲಿಟಿ ಇನ್ ಎಜುಕೇಷನ್ ಬೇಸ್ಡ್ ಆನ್ ಹಾರ್ಮೋನಿ ಆಫ್ ರಿಲೀಜನ್ ಸ್ಪಿರಿಚುವಾಲಿಟಿ ಇನ್ ಎಜುಕೇಷನ್ ಬೇಸ್ಡ್ ಆನ್ ಹಾರ್ಮೋನಿ ಆಫ್ ರಿಲೀಜನ್ ಅದರ ಮೇಲೆ ಒಂದು ವೈಟ್ ಪೇಪರೇ ಮಾಡಿ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಸಬ್ಮಿಟ್ ಮಾಡೋದಕ್ಕೆ ಹೋಗಿದ್ದಾರೆ ಎಲ್ಲ ಎಪ್ಪತ್ತೆಂಬತ್ತು ಸ್ಕಾಲರ್ಸನ್ನು ಹೇಗೆ ನಾವು ವಿದ್ಯಾರ್ಥಿ ದಸೆಯಲ್ಲಿ ನಾವು ಆಧ್ಯಾತ್ಮಕ ವಿಚಾರಗಳನ್ನು ಕೊಡದೇ ಇದ್ದರೆ ನಾವು ವಿಟಾಮಿನ್ ಎ ಇಲ್ಲದೆ ನೈಟ್ ಬ್ಲೈಂಡ್ನೆಸ್ ಇರ್ತದಲ್ವಾ ನಾವೆಲ್ಲ ಆ ಥರದ ಸ್ಪಿರಿಚುವಲ್ ಬ್ಲೈಂಡ್ನೆಸ್ಸಿಂದ ಆ ಆ ಥರದ ಮನುಷ್ಯರು ನಿರ್ಮಾಣ ಆಗ್ತದೆ ಸ್ಪಿರಿಚುವಾಲಿಟಿ ಕೊಟ್ಟಿಲ್ಲ ಅಂತೇಳಿ ಈಗ ಯು ಎನ್ ಒ ಯುನೆಸ್ಕೋ ಸ್ಪಿರಿಚ್ಯುವಾಲಿಟಿ ಆಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಎಜುಕೇಷನ್ ಇಟ್ ಈಸ್ ಲೈಫ್ ಎಜುಕೇಷನ್ ದಟ್ ಎಲೋನ್ ವಿಲ್ ಮೇಕ್ ಲೈಫ್ ಮೀನಿಂಗ್ಫುಲ್ ಅಂತ ಅರ್ಥ ಮಾಡಿಕೊಂಡು ಎಜುಕೇಷನಲ್ ರಿಫಾರ್ಮ್ಸ್ನಲ್ಲಿ ಕೂಡ ಸ್ಪಿರಿಚುವಾಲಿಟಿಯನ್ನು ಹಾಕಬೇಕು ಅಂತ ಆ ಪೇಪರ್ಸ್ ಎಲ್ಲ ಓದ್ತಾ ಇದ್ದೇವರು ಮೂಲಭೂತ ಪ್ರಶ್ನೆಗಳನ್ನು ಮಾಡಬೇಕು ಮನುಷ್ಯನ ಮನಸ್ಸು ಮೇಕ್ ಬಿಲೀವ್ ರಿಲೀಜನ್ ಅಲ್ಲ ನಾವು ಸತ್ಯದ ಶೋಧಿಸುವಂಥ ಸಾಮರ್ಥ್ಯ ಮನುಷ್ಯ ಬುದ್ಧಿಗಿದೆ ಅದೇ ಉಪನಿಷತ್ತು ಅದು ಬೇರೆ ಭಾಷೆ ಬೇರೆ ಧರ್ಮದಲ್ಲಿ ಇರ್ಬೋದು ಈ ಉಪನಿಷದ್ ಪ್ರಶ್ನಿಸುವುದು ನಮ್ಮ ಧರ್ಮದ ಉಪನಿಷತ್ನಲ್ಲಿ ಯಾರು ಪ್ರಶ್ನಿಸಿ ಅರ್ಥ ಮಾಡಿ ಧ್ಯಾನಸ್ಥರಾಗಿ ಅನ್ ಅಂತರ್ಮುಖರಾಗ್ತೋ ಅದು ಯಾವುದೇ ರಿಲೀಜನ್ ಇರಲಿ ಅದು ಹೆಸರು ಬೇರೆ ಬೇರೆದು ಪರವಾಗಿಲ್ಲ ಎವ್ರಿಥಿಂಗ್ ಈಗ ಅಮೇರಿಕದಲ್ಲಿ ಹುಟ್ಟಿದ ಒಂದು ವಿಜ್ಞಾನ ದೇಶ ನಮ್ಮ ನಮ್ಮ ಸಿ ವಿ ರಾಮನ್ ಇವರೆಲ್ಲ ಮಾಡಿದಂಥ ವಿಜ್ಞಾನ ಅದು ಬೇರೆ ಬೇರೆಯನ್ನ ಇದು ಇಂಡಿಯನ್ ಸೈನ್ಸ ಲಾ ಆಫ್ ಗ್ರಾವಿಟೇಷನ್ ಯುರೋಪಲ್ಲಿ ಕಂಡುಹಿಡಿಕಿದರೆ ಅದು ಯುರೋಪಿಯನ್ ಲಾ ಆಫ್ ಗ್ರಾ ಗ್ರಾವಿಟೇಷನ್ ಆಯಿತಾ ಯುರೋಪಲ್ಲಿ ಮಾತ್ರ ಅಪ್ಲಿಕೇಬಲ್ ಅದು ಇಲ್ಲ ಅಲ್ವಾ ಎಲ್ಲ ಕಡೆ ಸಾರ್ವತ್ರಿಕತೆ ಒಂದು ಸತ್ಯದ ಸಾರ್ವತ್ರಿಕತೆ ಹಾಗೆ ಆಧ್ಯಾತ್ಮಿಕ ಸತ್ಯದ ಸಾರ್ವತ್ರಿಕತೆಯನ್ನು ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಎಲ್ಲ ಬುದ್ಧಿಗೂ ನಾಟುವಂತೆ ಪೆರಾಸೊಟಮಾಲ್ ಎಂಬುದು ಹೇಗೆ ಕ್ರಿಶ್ಚಿಯನ್ ಮುಸ್ಲಿಂ ಹಿಂದೂ ಯಾರಿಗೂ ಆದಿವಾಸಿ ಎಲ್ಲರಿಗೂ ಕೂಡ ಅದೇ ಬಯೋಕೆಮಿಸ್ಟ್ರಿ ಸರಿಯಾಗಿದ್ದರೆ ಅದಕ್ಕೆ ತಕ್ಕಂತೆ ಅದು ಪರಿಣಾಮ ಕೊಡ್ತದೆ ಹಾಗೆ ಅಂತ ಹೇಳಿಬಿಟ್ಟು ನಾವು ಈ ಮುಂದಿನ ಈ ಶ್ವೇತಾಶ್ವರ ಉಪನಿಷತ್ನ ಈ ಪ್ರಶ್ನೆಯನ್ನು ಇದನ್ನು ನಾವು ಈ ಒಂದು ಡಿಸ್ಕಷನನ್ನು ಮುಂದೆ ನಾವು ಮುಂದಿನ ಕ್ಲಾಸಲ್ಲಿ ನೋಡೋಣ ಓಂ ಪೂರ್ಣ ಮಧ ಪೂರ್ಣಾತ್ ಪೂರ್ಣ ಮುದಚ್ಚತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಶಿಷ್ಯತೆ ಶಾಂತಿ ಶಾಂತಿ ಶಾಂತಿ ಹರಿ ಓಂ ತತ್ಸ್ರೀರಾಮರ್ಪಣಮಸ್ತು